ಯಾರಿಗೆ ದೃಢವಾಗಿದೆಯೋ ಅವನಲ್ಲಿ ಆ ನಿಶ್ಚಯ ದಾರ್ಢ್ಯ ದೃಢವಾಗಿದೆ ಅಂತ ಹೇಳಲಿಕ್ಕೆ ಲಕ್ಷಣಗಳೇನು ಅನ್ನೋದಕ್ಕೆ ನಾರದರು ಇದೊಂದು ಹೊಸ ಪ್ರಕರಣವನ್ನು ತೆಗೆದುಕೊಂಡು ಹೇಳ್ತಾ ಇದ್ದಾರೆ ತಲ್ ಲಕ್ಷಣ ವಾಚ್ಯಂತೆ ನಾನಾ ಮತಭೇದ ಅಂದ್ರೆ ಭಕ್ತಿ ದೃಢವಾಗಿದೆ ನಿಶ್ಚಯವಾಗಿ ಮನಸ್ಸಿನಲ್ಲಿ ದೃಢವಾಗಿದೆ ಅಂತ ಹೇಳಲಿಕ್ಕೆ ಅನೇಕ ಆಚಾರ್ಯರು ನಾರದರ ಸಮಯದಲ್ಲಿ ಇರತಕ್ಕಂತಹ ಅನೇಕ ಆರ್ಯರು ತಮ್ಮ ಮತಗಳನ್ನು ಬೇರೆ ಬೇರೆ ಮತಗಳನ್ನು ಇಲ್ಲಿ ಮುಂದಿಟ್ಟಿದ್ದಾರೆ ಕಳೆದ ನಾವು ನೋಡಿದ್ವಿ ಪಾರಾಶರಿಯರ ಮತ ಏನು ಪೂಜಾದಿಶು ಅನುರಾಗ ಇತಿ ಪಾರಾಂಶರ್ಯ ಪೂಜೆ ಮುಂತಾದವುಗಳಲ್ಲಿ ಪ್ರೀತಿ ಅನುರಾಗ ಯಾರೆಯೋ ಅವನಿಗೆ ಭಕ್ತಿಯೇ ಸಾರಸರ್ವಸ್ವ ಅಂತಕ್ಕಂಥ ಒಂದು ದೃಢ ನಿಶ್ಚಯ ಮನಸ್ಸಿನಲ್ಲಿ ಉಂಟಾಗಿದೆ ಅವನು ಭಕ್ತಿ ಪಥದಲ್ಲಿ ಸುಮಾರು ಭಕ್ತಿಕ್ರಮಾನೆ ಅಂತ ತಿಳ್ಕೊಳ್ಬೇಕು ಪೂಜೆಯ ಬಗ್ಗೆ ಹಲವಾರು ವಿಷಯಗಳನ್ನ ನಾವು ಪ್ರಶ್ನ ಮಾಡ್ತೀವಿ ಶ್ರೀಮದ್ ಭಾಗವತದಲ್ಲಿ ಹನ್ನೊಂದು ಸ್ಕಂದದಲ್ಲಿ ಅನೇಕ ಕ್ಲೋಗ ಕೊಡ್ತಾನೆ ಕ್ರಿಯಾಯೋಗ ಅಂದರೆ ಪತಂಜಲಿ ಹೇಳುವಂತಹ ಕ್ರಿಯಾಯೋಗ ಅಂತ ತಿಳ್ಕೊಳ್ಬಾರ್ದು ಪತಂಜಲಿ ಹೇಳ್ತಕ್ಕಂಥದ್ದು ಬೇರೆ ಈಶ್ವರ ಪ್ರಣಿದಾನ ಸ್ವಾಧ್ಯಾಯ ಇತ್ಯಾದಿಗಳನ್ನು ಅವನು ಕ್ರಿಯಾಯೋಗ ಅಂತ ಹೇಳ್ತಾನೆ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾ ಕ್ರಿಯಾಯೋಗ ಅಂತ ಪತಂಜಲಿ ಹೇಳ್ತಾನೆ ಆ ರೀತಿಯ ಮಾಡ್ಕೊಳ್ಬಾರ್ದು ಪಾಂಚನಾಥ ಆಗಮಗಳಲ್ಲಿ ಭಕ್ತಿಶಾಸ್ತ್ರಗಳಲ್ಲಿ ಕ್ರಿಯಾಯೋಗ ಅಂತ ಹೇಳಿದ್ರೆ ಪೂಜೆಗೆ ಸಂಬಂಧಪಟ್ಟಂತಹ ಕ್ರಿಯಾಧಿಗಳು ಅಲ್ಲಿ ಭಗವಂತ ಹೇಳ್ತಾನೆ ಶ್ರೀಕೃಷ್ಣ ಹೇಗೆ ದೇವಾಲಯ ಕಟ್ಟುವುದರಿಂದ ಮೊದಲುಗೊಂಡು ಅರ್ಚನೆಗಳಲ್ಲಿ ಪೂಜೆ ದೇವಾಲಯದ ಆವರಣಗಳನ್ನು ಸ್ವಚ್ಛಗೊಳಿಸುವಂತಕ್ಕಂಥದ್ದು ನಿತ್ಯ ಪೂಜೆಗೆ ಬೇಕಾದಂತಹ ಧೂಪ ದೀಪ ನೈವೇದ್ಯನ ಬತ್ತಿಯನ್ನು ತಯಾರು ಮಾಡ್ತಕ್ಕಂಥದ್ದು ಪ್ರತಿನಿತ್ಯವು ಇದೆಲ್ಲ ಆ ಕ್ರಿಯಾಯೋಗದಲ್ಲಿ ಸೇರ್ತದೆ ಇದರಿಂದ ಆ ಭಕ್ತನಿಗೆ ಮನಸ್ಸು ಸದಾ ಕಾಲವೂ ಭಗವಂತನ ಪಾಲಪದ್ಮಗಳಲ್ಲಿ ನೆಲೆ ಅದನ್ನ ಹೇಳ್ತಾ ಒಂದು ವಿಷಯ ಹೇಳ್ಬೇಕು ಅದಕ್ಕೆ ಏನಂತಂದ್ರೆ ಅದರಲ್ಲಿ ಅನೇಕ ಅಂಗಗಳಿವೆ ನಾನು ಕಳೆದ ಬಾರಿಯೇ ಹೇಳಿದೆ ಯಾವ ರೀತಿ ನಮಗೆ ಪ್ರೀತಿ ಪಾತ್ರ ನೆಂಟರ ಶೋ ಬಂದರೆ ಹೇಗೆ ಅವರನ್ನು ಕುಳ್ಳರಿಸಿ ಸತ್ಕರಿಸ್ತೇವೆಯೋ ಪಾದ್ಯ ಆಚಮನ ನೈವೇದ್ಯ ಧೂಪ ದೀಪ ಇತ್ಯಾದಿಗಳನ್ನು ನಾವು ಮಾಡ್ತೇವೆಯೋ ಹಾಗೆಯೇ ಕೊನೆಯಲ್ಲಿ ನಮಸ್ಕಾರ ಆಗ್ತೇವೆ ಸಹ ನಮಸ್ಕಾರವನ್ನು ಮಾಡುವಂಥಕ್ಕೆ ಸಾಲ ನಮಸ್ಕಾರ ಈಗೆಲ್ಲ ಬಿಡಿ ಈ ನಮಸ್ಕಾರ ಅಂತಕ್ಕಂಥದ್ದು ಒಂದು ಫ್ಯಾಷನ್ ಆಗ್ತಿದೆ ಸಾಮಾನ್ಯವಾಗಿ ನಾವು ನಮಸ್ಕಾರ ಮಾಡಿದಾಗ ಎರಡೂ ಕೈ ಜೋಡಿಸಿ ಹೀಗಂತೇವೆ ಕೆಲಸ ಹೀಗೆ ಅಂತೇವೆ ಹೀಗೆ ಅಂತೇವೆ ಹೀಗೆ ಅಂತ ಅದಕ್ಕೆ ಶ್ರೀರಾಮಕೃಷ್ಣ ಹೇಳೋದು ಒಡ್ಲಿ ನಮಸ್ಕಾರ ಅಂತ ದೇವಚಂದ್ರ ಸೇನ ಇತ್ಯಾದಿ ಬ್ರಾಹ್ಮಣ ಸಮಾಜದ ಭಕ್ತರಿಗೆ ಅವರು ಹೇಗೆ ಸರಿಯಾಗಿ ನಮಸ್ಕಾರ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ ಯಾಕೆಂತ ಹೇಳಿದ್ರೆ ಅವರಿಗೆಲ್ಲ ನಮಸ್ಕಾರ ಮಾಡಿ ಅಭ್ಯಾಸವಿಲ್ಲ ಮನುಷ್ಯರಲ್ಲಿ ದೈವತ್ವವನ್ನು ನೋಡಿ ಅವರಿಗೆಲ್ಲ ಅಭ್ಯಾಸವಿಲ್ಲ ಅವ್ರದ್ದೇನಿದ್ದು ಗುಣ ನಿರಾಕಾರ ಬ್ರಹ್ಮದ ಚಿಂತನೆ ಇಷ್ಟೇ ಹೀಗಾಗಿ ನಮ್ಸ್ ಮನುಷ್ಯರಲ್ಲೂ ಕೂಡ ಅದೇ ಭಗವಂತ ಇದ್ದಾನೆ ಅನ್ನುವ ಒಂದು ನಂಬಿಕೆ ಶ್ರದ್ಧೆ ಇಲ್ಲ ಆದರೆ ಶ್ರೀಕೃಷ್ಣ ಹೇಳ್ತಾನೆ ಇದೇ ಭಾಗವತದ ಹಂತದಲ್ಲಿ ಯಾರು ನನ್ನನ್ನು ಅರ್ಚಾದಿಗಳಲ್ಲಿ ಅಂದರೆ ಪ್ರತಿಮೆ ಇತ್ಯಾದಿಗಳನ್ನು ಪೂಜಿಸಿ ನಿತ್ಯವೂ ಮನುಷ್ಯನಲ್ಲಿ ಇರ್ತಕ್ಕಂತಹ ನನ್ನನ್ನು ಅವಮಂತರು ದ್ವೇಷಿಸುತ್ತಾರೋ ಅವನಿಗೆ ನಾನು ಒಲಿಯನು ಎಷ್ಟು ಸುಂದರವಾದ ಎಷ್ಟು ಕ್ರಾಂತಿಕಾರಿಯಾದಂತಹ ಮಾತು ಮನುಷ್ಯರಲ್ಲಿ ಆ ಭಗವಂತನಿದ್ದಾನೆ ಎಂದು ನಮಿಸುವುದು ಇನ್ನೂ ಹೈಯರ್ ಸ್ಟೇಜ್ ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಒಂದು ಮಾಂಸ ಮೂಳೆ ನಂತರನೆ ಕಂಥಿಷ್ಯ ಅವನಲ್ಲಿ ಎಷ್ಟು ಲೋಪದೋಷಗಳಿದೆ ಆದರೂ ಕೂಡ ಅವನಲ್ಲಿ ಭಗವಂತನನ್ನ ಗುರಿ ನಮಸ್ಕಾರ ಮಾಡಬೇಕು ಅಂತ ಹೇಳಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಅಂದ್ರೆ ನಮಗೆ ದೃಷ್ಟಿ ಇದೆಯೋ ಅದು ಅಂತರ್ಮುಖವಾಗಬೇಕು ಅಂತ ಹೇಳಿ ಶ್ರೀಕೃಷ್ಣ ಸೂಚಿಸ್ತಾ ಇದ್ದಾನೆ ಹೊರಗಡೆದಲ್ಲ ಆ ಹೊರಗಡೆಯಲ್ಲಿ ಒಳಗಡೆ ಇರ್ತದಂತ ಅಂತ ಸತ್ವ ಆ ಸತ್ವದ ಸತ್ವನಾಗಿರ್ತಕ್ಕಂತಹ ಭಗವಂತನನ್ನು ಕೆ ಅನ್ನೋದು ಶುಚಿ ಹೊಡ್ತಾ ಇದ್ದ ನೋಡಿದ್ರೆ ಪ್ರತಿಮಾನಿಗಳಲ್ಲಿ ನಾವು ಭಗವಂತನನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅದು ಕೇವಲ ಮಿತ್ಯಾಚಾರವಾಗ್ತದೆ ಮಿತ್ಯಾಚಾರ ಅದೊಂದಾಯಿತು ನಂತರ ಇನ್ನೊಂದು ಇನ್ನೊಂದು ಇದೇ ವಿಷಯದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈಗ ನಮಸ್ಕಾರ ನಮಸ್ಕಾರ ಮಾಡ್ತೇವೆ ಸಾಷ್ಟಾಂಗವಾಗಿ ನೆಲಕ್ಕೆ ಎಂಟು ಅಂಗಗಳನ್ನು ನೆಲಕ್ಕೆ ನಾವು ಮುಟ್ಟಿಸಿ ಭಗವಂತನಿಗೆ ಸಂಪೂರ್ಣ ಶಾಗತಿಯನ್ನು ನಾವು ಇದರಿಂದ ಸೂಚಿಸ್ತೇವೆ ಅದು ಒಂದು ಕೂಡ ಮುದ್ರೆ ಅಂತ ಹೇಳ್ತೇವೆ ಸೈನ್ ಸಿಂಬಲ್ ಮುಗ ಈಗ ಇನ್ನೊಂದು ಪದ್ಧತಿಗೆ ಅದು ಏನಪ್ಪಾ ಅಂತ ಹೇಳಿದ್ರೆ ಈ ನಮಸ್ಕಾರ ಮಾಡುವಾಗ ಅದೇನು ಹೇಳ್ತಾರೆ ಅಂತ ಹೇಳಿದ್ರೆ ದೇವರಿಗೆ ರಾಜರಿಗೆ ನಮಸ್ಕಾರ ಮಾಡಿ ತಿರುಗಬಾರದು ಅವರಿಗೆ ಬೆಂಬಲಿಸಬಾರದು ಎಂಬ ಒಂದು ಪದ್ಧತಿ ಇದೆ ಹೇಗೆ ಒಬ್ಬಳು ಬಂದಿದೆ ಇದರಿಂದ ಕೆಲವು ಬಾರಿ ಯಾವಾಗ ಈ ದೇವಾಲಯಗಳಲ್ಲಿ ರಶ್ ಇರ್ತದೆಯೋ ಜನಸಂದಣಿ ಜಾಸ್ತಿ ಇರ್ತದೆಯೋ ಆ ನಾನು ದೇವರಿಗೆ ಅಭಿಮೂಪವಾಗಿಯೇ ದೇವಸ್ಥಾನದಿಂದ ಹೊರಗಡೆ ಹೋಗಬೇಕು ಅಂದ್ರೆ ಹಿಂದುಗಡೆ ಇದ್ದವರೆಗೆಲ್ಲ ಎಷ್ಟು ತೊಂದರೆ ಆಗುತ್ತೆ ಎಣಿಸಿ ನೋಡಿ ಅವನು ಎಲ್ಲರೂ ಕಳ್ಕೊಂಡು ಅವರಿಗೆಲ್ಲ ಡಿಕ್ಕಿ ಕೊಟ್ಕೊಂಡು ಅಲ್ಲೊಂದು ಅದು ಸೀನ್ ಕ್ರಿಯೇಟ್ ಮಾಡಿರ್ತಾನೆ ಹೀಗಾಗಿ ನಾವು ಯಾವುದಾದ್ರೂ ಒಂದು ಶಾಸ್ತ್ರದಲ್ಲಿ ಒಂದು ವಿಧಿ ಇದ್ದಾಗ ಅದರ ಅಂತರಾರ್ಥ ಏನು ಅದರ ಬಗ್ಗೆ ಆಲೋಚನೆ ಮಾಡಿ ಬೆನ್ನು ತೋರಿಸಬಾರದು ಮುಖ ತೋರಿಸೋ ಅಂತ ಹೇಳಿದ್ರೆ ಏನು ಹಾಗಾದ್ರೆ ಭಗವಂತನ ನೀವು ಬೆನ್ನು ತೋರಿಸ್ತಾ ಇಲ್ಲ ಈಗ ಇಲ್ಲಿ ಭಗವಂತ ಇಲ್ವಾ ಇಲ್ಲಿ ಮಾತ್ರ ಇದಾನ ಹಾಗಿದ್ರೆ ಅದರ ಅರ್ಥ ಏನು ಅದರ ಅರ್ಥ ಇಷ್ಟೇ ಅವರನ್ನು ಗೌರವಿಸಬೇಕು ಪ್ರೀತು ಶ್ರದ್ಧೆ ಇಡಬೇಕು ಆವಾಗ ಏನಾಗುತ್ತೆ ಈಗ ಏನಾಗುತ್ತೆ ನಮಸ್ಕಾರ ಮಾಡಿದೆ ಆವಾಗ ಮಾತ್ರ ಕಣ್ಣೆದುರುಗಳಿಗೆ ಇರ್ತಂತಹ ಮೂಲ ಹೀಗೆ ತಿರುಗಿ ಎಲ್ಲದರ ಆಲೋಚನೆಗಳು ಬಂದು ನನ್ನನ್ನು ಮುತ್ಕೊಳ್ತು ತಲೆಯೆಲ್ಲೋ ಇದೆ ನಮಸ್ಕಾರ ಎಲ್ಲೋ ಮಾಡ್ತಾರೆ ಎದುರುಗಡೆ ಮೂರ್ತಿ ಇದ್ರೂ ಕೂಡ ಇವನು ನಮಸ್ಕಾರ ಎಲ್ಲ ಹೋಗ್ತಾ ಇದೆ ಮೂರ್ತಿಗೆ ಅಭಿಮುಖ ಇದ್ರೂ ಕೂಡ ಅವನು ಭಗವಂತನ್ನು ನೋಡ್ತಾ ಇಲ್ಲ ಹೀಗಾಗಿ ಭಗವಂತನಿಗೆ ಅಭಿಮುಖವಾಗಬೇಕು ಅಂತ ಹೇಳಿದ್ರೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಕಣ್ಣು ಮುಚ್ಚಿ ಹೀಗೆ ನಮಸ್ಕಾರ ಮಾಡಿದ್ರು ಕಣ್ಣು ತೆಗೆದ್ರು ಎರಡೂ ಅವಸ್ಥೆಯಲ್ಲೂ ಕೂಡ ಅದೇ ಆ ದಿವ್ಯ ಮೂರ್ತಿ ಮೂರ್ತಿ ನಮ್ಮ ಕಣ್ಣಿಂದ ಇರಬೇಕು ನಾನು ನಮಸ್ಕಾರ ಮಾಡಿ ಹೀಗೆ ತಿರುಗಿದ್ರೂ ಕೂಡ ಆ ಒಂದು ಮೂ ನಾನು ಏನು ನೋಡಿದ್ದೇನೆಯೋ ಅದಕ್ಕೆ ಹೋಗ್ಬಾರ್ದು ಇಲ್ಲಿಂದ ಹೋಗ್ಬಾರ್ದು ಇಲ್ಲಿಂದ ಹೋಗಬಾರ್ದು ಅದು ಅದರ ಅರ್ಥ ಯಾವಾಗ ಇಲ್ಲಿಂದ ಹೋಗೋದಿಲ್ವೋ ನಾನು ಯಾವಾಗಲೂ ಕೂಡ ಭಗವಂತನಿಗೆ ಅಭಿಮುಖವಾಗ್ತೀನಿ ಭಗವಂತನ ವಿಮುಖ ನಕ್ಕೆ ಸಾಧ್ಯವಿಲ್ಲ ಯಾಕೆ ನಾನು ಹೀಗೆ ತಿರುಗಿದ್ರು ಕೂಡ ಅಲ್ಲಿಂದ ತಿರುಗಿರ್ತೀನಿ ನನ್ನ ಇದರಿಂದ ತಿರುಗುದಿರುದಿಲ್ಲ ಇಲ್ಲಿ ಭಗವಂತ ಇದ್ದೇ ಇದ್ದ ನಾನು ನೋಡ್ತಾ ಇದ್ದೇನೆ ಹೀಗೆ ಆ ಮಂಗಳ ಮೂರ್ತಿಯ ದರ್ಶನ ಯಾವಾಗುತ್ತೆ ಇದು ಭಗವಂತನಿಗೆ ಅಧಿಮುಖವಾಗಿ ಇರಬೇಕು ಅನ್ನೋದ್ರ ಅರ್ಥ ಹೀಗೆ ಮಾಡಿದರೆ ನಾವು ಇರುವಂತಹ ಎಷ್ಟೋ ಅವ್ಯವಸ್ಥೆಗಳನ್ನ ಸುವ್ಯವಸ್ಥಿತಗೊಳಿಸಬಹುದು ಅನ್ನೋದೊಂದು ಒಂದು ಅಂಶ ನಿಮ್ಮ ಮುಂದೆ ಇಟ್ಟೆ ನಂತರ ಈಗ ಆದಿ ಅಂತ ಹೇಳಿದಾಗ ಪೂಜೆ ಆದಿ ಈ ಪೂಜಾದಿ ಅಂತ ಹೇಳಿದಾಗ ಒಂದು ಕೆು ಒಂದು ಕೆಲಸ ಇದರಲ್ಲಿ ಕಡಿಮೆ ಅಂತ ಹೇಳಿಲ್ಲ ಕೆಲವರಿಗೆ ಯಾರಿಗೂ ಹೇಳ್ತಾರೆ ದೇವಸ್ಥಾನ ಕಸ ಗುಡಿಸಿ ಅಂತ ಏನು ನಮಗೆ ಗಂಧ ತೈಲಿಕ್ಕೆ ಹೇಳಿಲ್ಲ ನಮಗೆ ಮಾಲೆ ಮಾಡಲಿಕ್ಕೆ ಹೇಳ ದೇವಸ್ಥಾನ ಕಸ ಗುಡಿಸಿ ಅಂತ ಹೇಳ್ತಾರೆ ಏನು ಇಂತಹ ಅಭಿಮಾನ ಯಾರಿಗಿರುತ್ತದೋ ಅದು ದೇವರಿಗೆ ಮಾಡಲಿಕ್ಕೆ ಯೋಗ್ಯರಲ್ಲ ಈ ಶ್ರದ್ಧೆಯನ್ನು ನಾವು ಸಿಕ್ಕರಿಂದಬೇಕು ಯಾರಾದ್ರೂ ಅಮೃತ್ಸರ್ ಹೋಗಿ ನೋಡಿದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ ಯಾರಿಗೆ ಆಗಲಿ ಅವರಿಗೆ ವಿಭಾಗ ಮಾಡಿ ಕೊಟ್ಟಿದ್ರೆ ಅವರು ಅದನ್ನ ಪೂಜಾ ದೃಷ್ಟಿ ಅತ್ಯಂತ ಶ್ರದ್ಧಾ ದೃಷ್ಟಿಯಿಂದ ಮಾಡ್ತಾರೆ ಈಗಲೂ ಕೂಡ ನೀವು ಹೋಗಿ ನೋಡ್ಬೋದು ಎಂತೆಂತಹ ದೊಡ್ಡ ದೊಡ್ಡ ಪದ ಐಎಸ್ ಆಫೀಸರ್ಸ್ ಕೂಡ ಭಕ್ತರ ಶೂ ಪಾಲಿಶ್ ಮಾಡಲಿಕ್ಕೆ ನಾಮೊಂದು ತಾಮಂದು ಅಂತ ಬರ್ತಾರೆ ಆದರೂ ಕೂಡ ಅವಕಾಶ ಸಿಗುವುದಿಲ್ಲ ನೀವಲ್ಲಿ ಊಟ ಮಾಡಿದ್ರೆ ತಟ್ಟೆಯನ್ನು ತೊಳಿಬಾರದು ಯಾಕೆಂದ್ರೆ ತಟ್ಟೆ ತೊಳಿಲಿಕ್ಕೆಲ್ಲರೂ ರೆಡಿ ನಿಮಗೆ ಬಿಡುವುದಿಲ್ಲ ನಿಮ್ಗೆ ಕೈಯಿಂದ ಕಿತ್ಕೊಡ್ತಾರೆ ಯಾಕೆಂದ್ರೆ ಸೇವೆ ಸೇವೆ ನಾಮಂದು ತಾಮಂದು ಅಂತ ಆ ದೃಷ್ಟಿ ನೋಡಿ ಅದು ಪೂಜೆ ಅವನು ಕೇವಲ ಗುರುಗ್ರಂಥ ಸಾಹಿಬ್ನ ಮುಂದೆ ಕೂತ್ಕೊಂಡು ಚಾಮರ ಬೀಸುತ್ತಾ ಇರೋದು ಮುಂದೆ ಎಲ್ಲ ಪೂಜೆ ಅವನಿಗೆ ಇಲ್ಲಿ ಯಾರು ತನ್ನ ಮನಸ್ಸಿನಲ್ಲಿ ಅದೇ ಗುರುವನ್ನ ಭಗವಂತನನ್ನ ಇಟ್ಕೊಂಡು ಮಂದಿರಕ್ಕೆ ಬರೋಣ ಪ್ರತಿಯೊಬ್ಬ ದೇವೆ ಹೀಗಾಗಿ ಅವನಿಗೆ ಮಾಡತಕ್ಕಂಥ ಪ್ರತಿಯೊಂದು ಸೇವೆಯೂ ಕೂಡ ಸಮನಾಗಿರುತ್ತದೆ ಈ ಒಂದು ಭಾವವನ್ನ ನಾವು ಕತ್ಕೊಳ್ಬೇಕು ಆಗ ಮಾತ್ರ ಈ ಪೂಜೆಗೆ ಹೊಂದ ಪಟ್ಟಂತಹ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅದರಲ್ಲಿ ತಾರತಮ್ಯವಿರುವುದಿಲ್ಲ ಆ ರೀತಿ ತಾರತಮ್ಯ ಸಿದ್ರೆ ಭಗವಂತ ಸುಪ್ರೀತನಾಗುವುದಿಲ್ಲ ಇದನ್ನು ನಾವು ತಿಳ್ಕೊಳ್ಬೇಕು ಪೂಜೆಯ ವಿಷಯದಲ್ಲಿ ಇವೆಲ್ಲ ಕೆಲವು ಸೂಕ್ಷ್ಮಗಳು ಈ ಸೂಕ್ಷ್ಮಗಳು ನಮ್ಮ ಮನಸ್ಸಿನ ವಕ್ರತೆಯನ್ನು ಸರಳ ರೇಖೆಯಾಗಿ ಮಾಡ್ತದೆ ಇಲ್ಲೇ ಹೇಳಿ ಎಷ್ಟು ಪೂಜೆ ಮಾಡಿದರೂ ಕೂಡ ಏನಿಗೆ ಏನೋ ಇದಾಗ್ತಾ ಇಲ್ವಲ್ಲ ಆಧ್ಯಾತ್ಮಿಕ ಪ್ರಗತಿ ಉಂಟಾಗ್ತಾ ಇರೋದ ಭಕ್ತಿ ಯಾಕೆ ಉಂಟಾಗ್ತಾ ಇಲ್ಲ ಆಲೋಚನೆ ಮಾಡಬೇಕಲ್ಲ ಯಾಕೆ ಅಂತ ಹೇಳಿದ್ರೆ ಸರಿಯಾದಂತಹ ಒಂದು ಮನೋಭಾವವನ್ನು ನಾವು ಇಡಿಟ್ಯೂಡ್ ಅಂತ ಕರಿತೇವೆ ಪ್ರತಿಯೊಂದಕ್ಕೂ ಕೂಡ ಒಂದು ಆಟಿಟ್ಯೂಡ್ ಬೇಕು ಒಂದು ಬೇಕು ಶ್ರದ್ಧಾ ಭಕ್ತಿಯಿಂದ ಮಾಡುವಂತಹ ಮನೋಭಾವ ಇದನ್ನ ಅನುರಾಗ್ಯಾಸ ಇದನ್ನ ತಿಳಿಸಿದ್ದ ಅರ್ಥಗಳಲ್ಲಿ ಹದಿನೆಂಟು ಪುರಾಣಗಳಲ್ಲಿ ನಮಗೆ ವಿವಿಧ ಪರಿಯಿಂದ ತಿಳಿಸಿಕೊಟ್ಟಿದ್ದಾರೆ ನಂತರ ಬರ್ತದೆ ಕಥಾದಿಶು ಇತಿ ಗರ್ಗ ಗರ್ಗಾಚಾರ್ಯರು ಅಂತ ಒಬ್ಬರು ಮಹಾ ಆಚಾರ್ಯರು ಇವರು ಪರಿಚಯ ನಮಗೆ ಉಂಟಾಗ್ತದೆ ಭಾಗವತಲ್ಲಿ ಅವರು ಕೃಷ್ಣನಿಗೆ ಕೃಷ್ಣ ಅನ್ನುವಂತಹ ಒಂದು ನಾಮಕರಣವನ್ನು ಮಾಡ್ತಾರೆ ಬಲರಾಮನಿಗೂ ಕೂಡ ನಾಮಕರಣವನ್ನು ಮಾಡ್ತಾರೆ ಇವನು ಬಲಿಷ್ಠನಾದ್ರಿಂದ ಪ್ರತಿಯೊಬ್ಬರ ಒಂದು ಮನಸ್ಸಿನಲ್ಲೂ ಕೂಡ ಸಂತೋಷವನ್ನು ಉಂಟು ಮಾಡುವುದರಿಂದ ಇವನಿಗೆ ಬಲರಾಮ ಅಂತ ಹೆಸರಿಡೋಣ ಅಂತ ಹೇಳಿ ನಂದನಿಗೆ ಹೇಳ್ತಾರೆ ಹಾಗೆ ಇವನು ಕೂಡ ಅಥವಾ ವಾಸುದೇವ ಅಂತ ಹೇಳಿ ನಾಮಕರಣ ಮಾಡೋಣ ಅಂತ ಹೇಳಿ ಇವನಿಗೆ ಹೇಳ್ತಾರೆ ಅವರು ಕೃಷ್ಣ ನಾಮಕರಣ ಮತ್ತು ಉಪನಯನ ಎರಡನ್ನೂ ಕೂಡ ಮಾಡಿದಂತಹ ಆಚಾರ್ಯರು ಗಗಾಯರು ಉಪನಯನ ಮಾಡ್ತಾರೆ ನಂತರ ಶ್ರೀಕೃಷ್ಣ ಬಲರಾಮ ಇತ್ಯಲ್ದಾಮ ಅವರೆಲ್ಲ ಕೂಡ ಸಾಂದೀಪಿನಿ ಮಹರ್ಷಿಗಳ ಬಳಿಗೆ ವೇದಾಧ್ಯಯನಕ್ಕೆ ತೆರಳುತ್ತಾರೆ ಮತ್ತು ಇನ್ನಿತರ ಪುರಾಣಗಳಲ್ಲಿ ಪದ್ಮ ಇತ್ಯಾದಿ ಪುರಾಣಗಳಲ್ಲಿ ವಿಷ್ಣು ಪುರಾಣಗಳಲ್ಲಿ ಸಿಗ್ತದೆ ಹಾಗೆ ಈ ಗರ್ಗಾಚಾರ್ಯರು ಗರ್ಗ ಸಂಗೀತ ಅನ್ನುವಂತಹ ಒಂದು ಪುರಾಣ ರೀತಿಯ ಸಮಿತಿಯನ್ನು ಕೂಡ ಮಾಡಿದ್ದಾರೆ ಅದರಲ್ಲಿ ಶ್ರೀ ಕೃಷ್ಣ ಇನ್ನೂ ಹಲವಾರು ಮಾಹಿತಿಗಳು ನಮಗೆ ಸಿಗ್ತದೆ ಶ್ರೀ ಕಥೆಯನ್ನು ಇನ್ನೂ ವಿಸ್ತಾರವಾಗಿ ಬರೆದಿದ್ದಾರೆ ಗರ್ಗ ಸಂಗೀತ ಅನ್ನುವಂತಹ ಒಂದು ಸಮಿತಿಯಲ್ಲಿ ಅದರಲ್ಲಿ ನಮಗೆ ಕೃಷ್ಣನ ಬಾಲಚೇಷ್ಟೆಗಳು ಎಲ್ಲ ಇನ್ನೂ ವಿಸ್ತೃತವಾಗಿ ಸಿಗ್ತವೆ ಹೀಗಾಗಿ ಅವರು ಕತೆ ಹೇಳುವುದರಲ್ಲಿ ಭಗವಂತನ ಲೀಲಾ ಗುಣಗಾನ ಮಾಡುವುದರಲ್ಲಿ ಅದಕ್ಕೋಸ್ಕರ ಅವರು ಆ ಒಂದು ವಕ್ತಿಯರು ಗರ್ಗಿಸಿದರು ಈ ಗರ್ಗಾಚಾರ್ಯರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಭಕ್ತಿ ನಿಶ್ಚಯವಾಗಿ ದೃಢವಾಗಿದೆ ಅಂತ ಹೇಳಲಿಕ್ಕೆ ಏನು ಲಕ್ಷಣ ಅಂದರೆ ಅವ್ರು ಹೇಳ್ತಾರೆ ಕಥಾದಿಶು ರಾಗ ಇಲ್ಲಿ ಕೇವಲ ಈ ಸೂತ್ರದಲ್ಲಿ ನೋಡಬೇಕು ಈ ಸೂತ್ರದಲ್ಲಿ ಗಮನಿಸಿದರೆ ಅವನು ಅನ್ನುವಂಥ ಶಬ್ದ ಇಲ್ಲ ಕಥಾದಿಷು ಇಡೀ ಗರ್ಗ ಇಷ್ಟೇ ಇಲ್ಲ ನಾನು ಹೇಗೆ ಅನುರಾಗ ಸೇರಿಸಿದೆ ಅಂದರೆ ಸೂತ್ರದ ವೈಶಿಷ್ಟ್ಯವನ್ನು ನೀನು ತಿಳಿಸ್ಕೊಡ್ಲಿಲ್ಲ ಸೂತ್ರ ಅಂತ ಹೇಳಿ ಅಲ್ಪಾಕ್ಷರ ಅಂತ ಹೇಳಿದೆ ನಾನು ಹಿಂದೆ ಅದಾಗಲೇ ಹೇಳಿಬಿಟ್ಟಿದ್ರೆ ಪುನಃ ಅದನ್ನು ಇವರು ಪುನರುತ್ತಿ ಮಾಡುವುದಿಲ್ಲ ಅದು ಮಾಡಿದರೆ ಸೂತ್ರದ ಅಕ್ಷರಗಳು ಜಾಸ್ತಿ ಇದೆ ಸೂತ್ರದಲ್ಲಿ ಒಂದು ವೈಶಿಷ್ಟ್ಯವಿದೆ ಅನುವೃತ್ತಿ ಅಂತ ಕರಿತೇವೆ ಅನು ಅನುವೃತ್ತಿ ಅಂದ್ರೆ ಮುಂದಿನ ಸೂತ್ರಕ್ಕೆ ಹಿಂದಿನ ಸೂತ್ರದಲ್ಲಿರತಕ್ಕಂತಹ ಪದಗಳನ್ನು ನಾವು ತೆರವಲು ಪಡೆಯಬಹುದು ಹೀಗೆ ತೆಗೆದುಕೊಳ್ಬಹುದು ಯಾವುದು ಬೇಕೋ ಈ ಸೂತ್ರಕ್ಕೆ ಬೇಕೋ ಅದನ್ನು ನಾವು ತೆಗೆದುಕೊಳ್ಬಹುದು ಈ ಸೂತ್ರಕ್ಕೆ ಹೊಂದಿಕೆಯಾಗುವಂತಹ ಪದಗಳನ್ನ ಅಕ್ಷರವನ್ನು ಕೂಡ ಹಿಂದಿನ ಸೂತ್ರ ತಗೊಳ್ಬಹುದು ಹಾಗೆ ಇಲ್ಲಿ ಹಿಂದಿನ ಸೂತ್ರದಲ್ಲಿ ಹದಿನಾರನೇ ಸೂತ್ರದಲ್ಲಿ ಪೂಜಾದಿಶು ಅನುರಾಗ ಇತಿ ಪಾರಾಶರ್ಯ ಅಂತ ಇಲ್ಲ ಈ ಸೂತ್ರದಲ್ಲಿ ಕಥಾದಿಶು ಇತಿ ಗುರು ಹೀಗಾಗಿ ನಾವು ಏನು ಇಲ್ಲಿ ತಗೊಳ್ಕೊಳ್ಬೇಕು ಹಿಂದಿನ ಸೂತ್ರದಿಂದ ಅಂದರೆ ಅನುರಾಗ ಇತಿ ಗರ್ಗ ಹೀಗೆ ನಾವು ಒಂದು ವಾಕ್ಯವನ್ನು ಸುರಿಬಹುದು ಯಾವುದೇ ಸೂತ್ರ ಅದು ಸರಿ ಧರ್ಮಸೂತ್ರಗಳಾಗಬಹುದು ಪಾಳಿನ ಸೂತ್ರ ಆಗ್ಬೋದು ದೀನಿಯ ಸೂತ್ರ ಆಗ್ಬೋದು ಬ್ರಹ್ಮಸೂತ್ರ ಆಗ್ಬೋದು ಚಾಂಡಿಲ್ಯ ಭಕ್ತಿ ಸೂತ್ರ ಆಗ್ಬೋದು ಅಥವಾ ನಮ್ಮ ಪ್ರಸ್ತುತ ಗ್ರಂಥವಾಗ ಇದರಲ್ಲಿ ಇಷ್ಟೇ ಹೀಗೆ ನಾವು ಕಥಾದಿಶು ಅಂದರೆ ಏನು ಕಥೆ ಭಗವಂತನ ಲೀಲೆ ವಿವಿಧ ರೀತಿಗಳಂತಹ ವರ್ಣನ ಅದು ಕಥಾ ನಂತರ ಹರಿಕಥ ಅದಕ್ಕೋಸ್ಕರ ಮಾಡ್ತಕ್ಕಂಥ ನಮ್ಮ ನಮ್ಮ ದಕ್ಷಿಣದಲ್ಲಿ ಹರಿಕಥೆ ಅಂತ ಹೇಳ್ತೇವೆ ಅದೇ ಗೊತ್ತಾರ್ಥದ ಹೋದ್ರೆ ರಾಮಕಥಾ ಅಂತ ಹೇಳ್ತಾರೆ ಅದು ಕೂಡ ಹರಿಕಥೆಯೇ ರಾಮಕಥೆ ಅಂದರೆ ಕೇವಲ ರಾಮಂದೇ ಆಗಬೇಕಾಗ್ತದೆ ಯಶು ಆಗುವುದು ರಾಮಂದು ಆಗ್ಲೋದು ಅಥವಾ ಬೇರೆ ಯಾವ ದೇವತೆಗಳಿಗೂ ಆಗ್ಲಿಲ್ಲ ಹೇಳುವುದು ಅಂತ ರಾಮಕಥಾ ಅಂತ ಅಲ್ಲಿ ಯಾಕೆಂದ್ರೆ ಸಾಮಾನ್ಯವಾಗಿ ಈ ರಾಮನ ಮೇಲೆ ಜಾಸ್ತಿ ಅವ್ರದ್ದು ಎಲ್ಲದಕ್ಕೂ ರಾಮ್ ಕಥಾ ಮತ್ತೆ ರಾಮ್ ಅನ್ನೋದು ಸೇರಿಸುತ್ತಾರೆ ನಾನು ನೋಡಿದೀನಿ ಕೆಲವು ಮಠದಲ್ಲಿ ಕೂಡ ಉಪ್ಪಿಗೆ ಉಪ್ಪು ಅನ್ನೋದಿಲ್ಲ ಸಾಮಾನ್ಯವಾಗಿ ಉಪ್ಪು ಉಪ್ಪು ಅಂತ ಹೇಳಿದ್ರೆ ಹಿಂದಿಯಲ್ಲಿ ನಮಕ್ ನಮಕ್ ಅಂತ ಹೇಳುವುದಿಲ್ಲ ಅವರು ಅವರು ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ರಾಮ್ರಸ್ ನೀವು ಅವರು ಬಡಿಸ್ಲಿಕ್ಕೆ ಬಂದಾಗ ಊಟ ಬಡಿಸಲಿಕ್ಕೆ ಬಂದಾಗ ರಸ್ ರಾಮ್ರಸ್ ಅಂತ ಇಟ್ಕೊಂಡು ಹೋಗ್ತಾರೆ ನಿಮ್ಗೆ ಗೊತ್ತಿರೋದಿಲ್ಲ ತಪ್ಪಲ್ಲಿ ಏನಿದೆ ಅಂತ ಕಾಣಿಸೋದಿಲ್ಲ ಬೇಡ ಬಿಡ್ತೀರಾ ನೀವು ನಂತರ ನೋಡ್ತೀರ ಸಪ್ಪೆ ಸಪ್ಪೆ ಆಗಿದೆ ಕೇಳ್ತೀರಾ ನಮಗ್ದೇದೋ ಬಾಯಿ ಅಂತ ಉಪ್ಪು ತೆಗೆದುಕೊಂಡು ಬಾ ಅಂತ ಅವನು ಪುನಃ ಹೇಳ್ತಾನೆ ಆಗ್ಲೇ ಬಂದು ಹೋದನಲ್ಲ ನಾನು ಅಂತ ಎಲ್ಲಿ ಕೂತಾಗಿಲ್ಬಲ್ಲ ಅಂತ ಕೂಕ್ಕೊಂಡು ಹೋದ್ನಲ್ಲ ನಾನು ಅಂತ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಅವನು ಇನ್ನೊಂದು ಹೆಚ್ಚಾಗ್ದ ಹಾಗೆಯೇ ಪ್ರತಿಯೊಂದಕ್ಕೂ ರಾಮ್ ರಾಮ್ ಅಂತ ಜೋಡಿಸ್ತಾರೆ ಕೆಲ ಮಠದಲ್ಲಿ ಮುಖ್ಯವಾಗಿ ಕೈಲಾಸಾಶ್ರಮ ಮತ್ತು ಅಲ್ಲಿನ ಋಷಿಕೇಶತಕ್ಕಂತಹ ದಿರಿವನ ಡಿವೈನ್ ಲೈಫ್ ಸೊಸೈಟಿ ಇತ್ಯಾದಿ ಮಠಗಳಲ್ಲಿ ಅದನ್ನು ಬೆಳೆಸ್ತಾರೆ ರಾಮ್ ರೋಟಿ ಅಂತಾರೆ ರೋಟಿಗೆ ರಾಮ್ ಅಂತ ಸೇರಿಸ್ತಾರೆ ರಾಮ್ ಚಾವಲ್ ಅಂತ ಹೇಳ್ತಾರೆ ಅನ್ನಕ್ಕೆ ರಾಮ್ ಚಾವಲ್ ಅಂತ ಅಲ್ಲಿ ಏನು ಸ್ಪೆಷಲ್ ಏನಲ್ಲ ಅವು ಮಾನೂಲಿ ರಾಮ್ ಅನ್ನುವಂಥ ಒಂದು ಪದವನ್ನು ಬೆಳೆಸಿದಾರೆ ಆ ಭಗವಂತನ ಸ್ಮರಣೆಯಾಗಲಿ ಅಂತ ಕೇವಲ ಜಿಹ್ವಾ ಚಾಪಲ್ಯ ತಿನ್ನ ಜಿಹ್ವಾ ಚಾಪಲ್ಯಕ್ಕೆ ತಿನ್ನಬೇಡಿ ಅಂತ ನೈವೇದ್ಯ ಅಂದ ಇದೆ ಪೂಜಾದಿಶು ಅಂತಲ್ಲ ನೈವೇದ್ಯ ಯಾಕೆ ಅಂತ ಹೇಳ್ತೇವೆ ಊಟ ಮಠಗಳಲ್ಲಿ ಯಾಕೆ ಪ್ರಸಾದ ಅಂತ ಹೇಳ್ತೇವೆ ಯಾಕೆ ಊಟ ಅಂತ ಹೇಳುವುದಿಲ್ಲ ಅಂದ್ರೆ ಯಾಕೆ ಅಲ್ಲಿ ಜಿಹ್ವಾ ಚಾಪಲ್ಯಕ್ಕೆ ಊಟ ಭಗವಂತ ಪ್ರಸಾದವಾಗಿ ಶರೀರ ಪೋಷಣಾರ್ಥಕ್ಕಾಗಿ ಮಾತ್ರ ಊಟ ಮಾಡತಕ್ಕಂಥದ್ದು ಅನ್ನೋದು ಸೂಚಿಸುವಂತಹ ಪದ ನೈವೇದ್ಯ ಅಂದರೆ ನಿವೇದಿಸಿರ್ತಕ್ಕಂತಹ ಏನು ಬೇಕಾದ ಅಥವಾ ಪ್ರಸಾದ ಪ್ರಸಾದ ಅಂತ ಹೇಳಿದ್ರೆ ಭಗವಂತ ನಿಮ್ಮ ನೀವು ಏನು ಆಹಾರವನ್ನು ಅಲ್ಲಿ ಇಡ್ತೀರಿಯೋ ಅವನು ಅದನ್ನು ಸ್ವೀಕರಿಸಿ ಹೇಗೆ ಸ್ವೀಕರಿಸ್ತಾನೆ ಅಂತ ಹೇಳಿದ್ರೆ ಶಾರದಿ ಇವರು ನಿಜನೆ ಬರ್ತದೆ ಅವ್ರು ಹೇಳ್ತಾರೆ ಕೇಳ್ತಾರೆ ಯಾರೋ ಅವರು ಭಕ್ತರು ಭಗವಂತ ನಿಜವಾಗಿಯೂ ಪೂಲಿ ಇಟ್ಟಂತಹ ನೈವೇದ್ಯವನ್ನು ಸ್ವೀಕರಿಸ್ತಾನಿಯೇ ಅದಕ್ಕೆ ಏನಿದೆ ಸಾಕ್ಷಿ ಆಗ ಶಾರದೇವಿಯವರು ತಮ್ಮ ಅನುಭವ ಇಡ್ತಾರೆ ನೋಡು ಯಾವ ದೇವತೆಗೆ ನೀನು ಅರ್ಪಿಸ್ತೀಯೋ ಅವನು ಚಿನ್ಮಯ ಮೃಣ್ಮಯ ಅಥವಾ ಪ್ರತಿಮಾಮಯ ಅಲ್ಲ ಚೈತನ್ಯ ಅಂತ ಇನ್ನೇನಲ್ಲ ಚಿತ್ ಚಿತ್ಮಯ ಅವ ನೀಲಿ ಬಣ್ಣದ ರೇಖೆ ಬರ್ತಗುತ್ತೆ ಬೆಳಕಿನ ತರ ಬಂದು ಪ್ರತಿಯೊಂದು ಪದಾರ್ಥವು ಮುಟ್ಟಿ ವಾಪಸ್ ಹೋಗ್ತದೆ ನೋಡಿ ನಿಮಗೆ ಸಿಗ್ತಿದೆ ಇದು ಇಂತಹ ಅನುಭವವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಹೇಳಲಿಕ್ಕೆ ಹೋಗುವ ಯಾವ ಪುಸ್ತಕದಲ್ಲೂ ನಿಮ್ಗೆ ಸಿಗುವುದಿಲ್ಲ ಪುರಾಣಗಳಲ್ಲೂ ಕೂಡ ಕೇವಲ ಇದಿಷ್ಟನ್ನು ಹೇಳ್ಬಿಡ್ತಾರೆ ಪ್ರತಿಯೊಂದು ಹೇಳಿ ಹೋಗಿಲ್ಲ ಪುರಾಣ ಮೊದಲೇ ಪುರಾಣಗಳಲ್ಲಿ ಇಪ್ಪತ್ನಾಲ್ಕು ಸಾವಿರ ಮೂವತ್ತೆರಡು ಭೂಮಿ ಬರೆ ಇನ್ನು ನಿಮ್ದೆಲ್ಲ ಇನ್ನೆಲ್ಲ ಬರಿತಾ ಇತ್ತು ಅಂತ ಹೇಳಿದ್ರೆ ಇನ್ನೂ ಒಂದು ಲಕ್ಷ ಪ್ರತಿಯೊಂದು ಪುರಾಣಗಳು ಒಂದೊಂದು ಲಕ್ಷವಾಗ್ತದೆ ಹಾಗೆ ಆದ್ರೆ ನಮಗೆ ಗೊತ್ತಾಗ್ತಕ್ಕಂಥದ್ದು ಇಂತಹ ಅನುಭವವಂತಹ ವ್ಯಕ್ತಿಗಳು ತಮ್ಮ ಅನುಭವವನ್ನು ಹೇಳಿದಾಗ ಮಾತ್ರ ಗೊತ್ತಾಗ್ತದೆ ಹಾಗಾದ್ರೆ ಯಾವಾಗ ಸ್ವೀಕರಿಸ್ತಾನೋ ಅವಾಗ ಮಾತ್ರ ಅದು ಪ್ರಸಾದ ಭಗವಂತ ನನಗೆ ತಗೊಂಡು ನಾನು ಸಂದ್ ಕೇಳ್ತಾನೆ ಪ್ರಸಾದ ಸಂತೋಷನಾಗಿದ್ದೇನೆ ಸಂತುಷ್ಟನಾಗಿದ್ದೇನೆ ಭಗವಂತ ಸಂತುಷ್ಟ ಆದರೆ ಇನ್ನೇನಿದೆ ತಸ್ಮಿನ್ ಸುಷ್ಟೆ ಜಗತ್ತು ಪ್ರೀಣಿತೇ ಪ್ರೀಣಿತ ಜಗತ್ ತಸ್ಮಿನ್ ಪ್ರೀಣಿತೆ ಜಗತ್ ಪ್ರೀಣಿತ ಅವನು ಪ್ರೀತನಾದರೆ ಜಗತ್ ತೃಪ್ತವಾಗ್ತದೆ ಶ್ರೀರಾಮ ಜೀವನದಲ್ಲೇ ಇದೊಂದಿದೆ ಯಾವ ರೀತಿ ಕೃಷ್ಣನ ಜೀವನದಲ್ಲಿ ಆ ಒಂದು ಘಟನೆ ಆಯಿತೋ ತಸ್ಮಿನ್ ಸುಷ್ಟೆ ಜಗತ್ತು ಶ್ರೀರಾಮಕೃಷ್ಣ ಜೀವನದಲ್ಲೂ ಹಾಗಾಗತ್ತೆ ಒಮ್ಮೆ ಅವರು ಕೆಲವು ಭಕ್ತರೊಂದಿಗೆ ದಾಟಬೇಕು ಆ ಕಡೆಯಿಂದ ಈ ಕಡೆ ಬರಬೇಕು ಬರುವ ಅದು ದೋಣಿಯಲ್ಲಿವೆ ಆ ದೋಣಿಯಲ್ಲಿ ಇರಬೇಕಾದ್ರೆ ಇವರೇನು ಮಾಡಿದ್ದಾರೆ ದೋಣಿಯಲ್ಲಿ ನಿಂತ್ಬಬೇಕು ಕೂತ್ಕೊಂಡಾಗ ಇವರಿಗೆ ಹಸಿ ಇದ್ದಕ್ಕಿದ್ದ ಹಾಗೆ ಹಸಿವು ಶುರುವಾಗುತ್ತೆ ದೋಣಿಯಲ್ಲೂ ಗಾಡಿಯಲ್ಲೋ ಗಾಡಿಯಲ್ಲೂ ಇದ್ದಕ್ಕಿದ್ದ ಹಾಗೆ ಹಸಿವು ಶುರುವಾಗುತ್ತೆ ತಕ್ಷಣ ಅವರು ಹೇಳ್ತಾರೆ ಓದಾಸಿ ಏನಿದೆ ತೆಗೆದುಕೊಂಡು ಬಾ ನಿನ್ನರ ಹಣ ಇದೆಯಾ ನೋಡ್ತಾರೆ ಯಾವ್ದು ಅದು ಏನೋ ಒಂದು ಒಂದು ಕಾಸು ಇರುತ್ತೆ ಏನೋ ಕಡಲೆ ಕುಡಿಯೋ ಅಥವಾ ಭತ್ತಾಸೋ ಏನೋ ಒಂದು ತೆಗೆದುಕೊಂಡು ಬಂತ ತೆಗೆದುಕೊಂಡು ಬರ್ತಾರೆ ತೆಗೆದುಕೊಂಡು ಬಂದಾಗ ಬೇರೆಲ್ಲರಿಗೂ ಹುಷವಾಗಿರುತ್ತೆ ಎಲ್ಲರಿಗೂ ಹುಷವಾಗಿರುತ್ತೆ ಕೇವಲ ರಾಮಕೃಷ್ಣ ಒಬ್ಬರಿಗೆ ಅಲ್ಲ ರಾಮಕೃಷ್ಣರು ಅದನ್ನು ತೆಗೆದುಕೊಂಡು ಕೇವಲ ಒಂದು ಬಾಯಿ ಹೀಗೆ ಹಾಕ್ಕೊಂಡು ನೀರು ಕುಡಿತ ಎಲ್ಲರಿಗೂ ಹೊಟ್ಟೆ ತುಂಬ ನಾಳೆ ಇದು ನೀವು ಭಗವಂತ ಆ ಪಡೆಗೆ ಅನುಗ್ರಹಿಸಿದಂತಹ ಆ ಘಟನೆಯನ್ನು ನೋಡಲು ಅದೇ ರೀತಿಯಲ್ಲಿ ಘಟಿಸಿ ಇದು ತಸ್ಮಿನ್ಸ್ ತುಷ್ಟೆ ಜಗತ್ತು ಯಾಕೆ ಅಂತ ಹೇಳಿದ್ರೆ ಅವನು ಪ್ರತಿಯೊಂದು ಜೀವಿಯ ಅಂತರಾತ್ಮನೇ ಇದ್ದಾನೆ ಸೂತ್ರ ರೂಪದಲ್ಲಿ ಇದೆಲ್ಲ ವಿವಿಧ ವಿವಿಧ ಪುಷ್ಪಗಳು ಅವನು ನಮ್ಮ ನಮ್ಮನ್ನು ಕೋಣಿಸಿದ್ದಾನೆ ಅದು ಸ್ಪಂದನೆ ಇದೆ ಅಲ್ಲಿ ಅವನೇ ಸುಧಾರ ಅವನು ಇಷ್ಟು ಹೇಳಿದ ಮೇಲೆ ಈ ಕಥೆ ಬಗ್ಗೆ ರಾಮಾಯಣದ ಉತ್ತರಖಾಂಡದಲ್ಲಿ ಬರ್ತದೆ ಇನ್ನೇನು ರಾಮ ಅಯೋಧ್ಯೆಯನ್ನು ಬಿಟ್ಟು ಲವಕುಶ ತಮ್ಮ ರಾಜ್ಯವನ್ನು ಕೊಟ್ಟು ಭರತ ಶತ್ರುಘ್ನಾದಿಗಳಿಗೆ ಬೇರೆ ಬೇರೆ ರಾಜ್ಯಗಳನ್ನು ಕೊಟ್ಟು ತನ್ನ ಸ್ವಧೋ ಸ್ವ ಸ್ವಲೋಕಕ್ಕೆ ಹೋಗ್ಬೇಕು ವೈಕುಂಠಕ್ಕೆ ಹೋಗ್ಬೇಕು ಆಗ ಅವನು ಒಬ್ಬೊಬ್ಬರಿಗೆ ಹೇಳ್ತಾನೆ ಅಲ್ಲಿ ಎರೂರು ವ್ಯಕ್ತಿಗಳು ನಾವು ಅವನು ಹೇಳ್ತಾನೆ ಯಾರು ನನ್ನ ಜೊತೆಗೆ ಬರಬೇಕಂತಿದ್ದೀರೋ ಅವ್ರು ನನ್ನ ಜೊತೆಗೆ ವೈಕುಂಠಕ್ಕೆ ಬಂದರು ಯಾರು ಇಲ್ಲೇ ಇರಬೇಕು ಅಂತಿದ್ದೀರೋ ಅವ್ರು ಇಲ್ಲೇ ಇರಬೇಕು ಅದರಲ್ಲಿ ಕೆಲವರು ಅಲ್ಲೇ ಇಲ್ಲಿ ಬಯಸ್ತಾರೆ ವಿಭೀಷಣ ಜಾಂಬವಂತ ಮತ್ತು ಹನುಮಂತ ಈ ಹನುಮಂತನಿಗೆ ರಾಮನ ಗುಣಗಾನ ಮಾಡ್ತಾ ರಾಮಕಥೆಯನ್ನು ಇಡೀ ಲೋಕದಲ್ಲಿ ಹರಡುವಂತಹ ಆಸೆ ಯಾಕೆಂದ್ರೆ ರಾಮನಗಿಂತ ರಾಮನ ಕತೆ ಅತ್ಯಂತ ಇದು ರಸಮಯ ಎಷ್ಟು ಸವಿದರೂ ಮತ್ತಷ್ಟು ಬೇಕು ಮತ್ತಷ್ಟು ಸವಿದರೆ ಇನ್ನಷ್ಟು ಬೇಕು ಹಾಗೆ ಆ ಆಸೆಯನ್ನು ಮನಸ್ಸಿನಲ್ಲಿ ಕುಟ್ಟಿಸ್ತಕ್ಕಂತಹ ರಾಮಕತೆ ಹೀಗಾಗಿ ನಾನು ಇಲ್ಲೇ ಇದ್ಕೊಂಡು ರಾಮಕಥೆಯ ಹೇಳ್ತೇನೆ ಅದಕ್ಕೆ ಅವನು ಪ್ರತಿಜ್ಞೆಯನ್ನು ಮಾಡ್ತಾನೆ ನಾನು ಇಲ್ಲಿ ಹೋಗುವುದಿಲ್ಲ ನನ್ನ ಕೆಲಸ ಪೂರೈಸಬೇಕು ಅಂತ ರಾಮ ಹೇಳ್ತಾನೆ ಪಾಂಡಿ ಕಿರಾಮ ಬರ್ತದೆ ಉತ್ತರ ಕಾಂಡದಲ್ಲಿ ಜೀವಿತೇ ಕೃತಬುದ್ಧಿತ್ ಪ್ರತಿಜ್ಞಾ ವೃಥಾ ಕೃಥ ರಾಮ ಹೇಳ ಹನುಮಂತ ಹೇಳಿದ್ಯಾ ನಾನು ಇನ್ನೂ ಹಲವಾರು ವರ್ಷಗಳು ಬದುಕಿ ನಮ್ಮದು ಕೆಲಸವನ್ನು ಸಾಧಿಸಬೇಕಾಗಿದೆ ಈ ಪ್ರತಿಜ್ಞೆಯನ್ನು ನೀನು ವೃಥಾ ಮಾಡಬೇಡ ಸುಳ್ಳು ಹಾಯಿಸಬೇಡ ಮತ್ಕಾ ಪ್ರತರಿಷ್ಯಂತಿ ಯಾವೋಕೆ ಹರೀಶ್ವರ ಅಂದ್ರೆ ಹರೀಶ್ವರ ಹರಿ ಅಂತ ಹೇಳಿದ್ರೆ ಕಪಿ ಅಂತ ಈಶ್ವರ ಅಂತ ಹೇಳಿದ್ರೆ ನಾಯಕ ಅಂದ್ರೆ ಹಲವಾರು ಅರ್ಥಗಳಿದೆ ಅಂದ್ರೆ ಹರಿ ಹರಿ ಅಂದ್ರೆ ಕಪಿ ಹೀಗೆ ಹಲವಾರು ಅರ್ಥಗಳನ್ನ ಈ ಒಂದು ಪುಟ್ಟ ಎರಡು ಅಕ್ಷರಗಳು ಹೊಂದಿದೆ ಹೀಗಾಗಿ ಧರೀಶ್ವರ ಅಂದರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಎಲ್ಲೋ ಕಪೀಶ್ವರ ಕೇಳಿರಿ ಮತ್ ಕಥಾ ನನ್ನ ಕಥೆಯು ಈ ಲೋಕದಲ್ಲಿ ಪ್ರಸಾರವಾಗಬೇಕು ಹರಡಬೇಕು ಯಾವ ಲೋಕೆ ಹೇಗೆ ಹರಡಬೇಕು ಆ ರೀತಿ ನೀನು ಮಾಡ ಅದರಲ್ಲಿ ನೀನು ರಮಿಸು ಸುಪ್ರೀತೋ ಸುಪ್ರೀತನಾಗಿ ಮದ್ವಾಕ್ಯಂ ಅನುಪಾಲಯನ್ ನನ್ನ ವಾಕ್ಯ ನಾನೇನೇನು ಉಪದೇಶವನ್ನು ಕೊಟ್ಟಿದ್ದೇನೆಯೋ ಅದನ್ನು ಪಾಲಿಸುತ್ತಾ ಜೀವನವನ್ನು ನಡೆಸು ಏವ ಮುಕ್ತಸ್ತು ಹನುಮಾನ್ ರಾಘವೇಟ ಮಹಾತ್ಮನ ಹೀಗೆ ಹೇಳಲ್ಪಟ್ಟಂತಹ ಹನುಮಂತನು ಮಹಾತ್ಮನಾದ ರಾಘವನಿಂದ ಏನ್ ಮಾಡ್ದ ವಾಕ್ಯಂ ವಿಜ್ಞಾಪಯ ಮಾಸ ಪರಂ ಹರ್ಷಂ ಅ ಈ ರೀತಿಯಾದಂತಹ ವಾಕ್ಯವನ್ನು ಜ್ಞಾಪ ಮಾಡ್ದ ರಾಮನಿಗೆ ಹೇಳ್ದ ಮತ್ತೆ ಅತ್ಯಂತ ಹರ್ಷವನ್ನು ಹೊಂದಿದ ಸಂತೋಷವನ್ನು ಹೊಂದಿದ ಹೇಳ್ತಾನೆ ಯಾವತ್ತವ ಕಥಾ ಲೋಕೆ ವಿಚರಿಷ್ಯತಿ ಪಾವನಿ ತಾವತ್ ಸ್ಥಾ ವೇದಿನ್ ತವಾಜ್ಞಾ ಅನುಪಾಲಯ ಹೇ ರಾಮ ಯಾವತ್ತವ ಕಥಾ ಲೋಕೇ ಎಲ್ಲಿಯವರೆಗೂ ನಿನ್ನ ಕತೆ ವಿಚರಿಷ್ಯತಿ ಪಾವನಿ ಪಾವನವಾದಂತಹ ನಿನ್ನ ಆ ಕಥೆಯು ಮೇದಿನ್ಯಾ ಈ ಭೂಮಿಯ ಭೂಮಿ ಈ ಭೂಮಿಯಲ್ಲಿ ಇರ್ತದೆಯೋ ಅಲ್ಲಿಯವರೆಗೂ ನಾನು ಇರುತ್ತೇನೆ ನಿನ್ನ ಆಗ್ನೆಯನ್ನು ಪಾಲಿಸಿಕೊಂಡು ಇರುತ್ತೇನೆ ಇದು ಹನುಮಂತನ ಪ್ರತಿಜ್ಞೆ ನೀವು ಇಲ್ಲಿ ರಾಮಕತೆಯನ್ನು ಹೇಳ್ತಾ ಇರ್ತೀರಿಯೋ ಅಲ್ಲಿಯ ತನಕ ಹನುಮಂತ ನೀವು ಹನುಮಂತ ಓಡಿಸಬೇಕು ಏನಾದರೂ ಉದ್ದೇಶವಿದ್ರೆ ಎಲ್ಲ ಭೂಮಿಯಲ್ಲಿ ರಾಮಕಥೆಯನ್ನು ನಿಲ್ಲಿಸಬೇಕು ಹೌದು ಅದಕ್ಕೋಸ್ಕರ ಇದಕ್ಕೆ ಪೂರಕವಾಗಿ ಸ್ವಾಮಿ ಬ್ರಹ್ಮಂದರು ಅಂದ್ರೆ ರಾಮಕೃಷ್ಣ ಅಷ್ಟಮೊದಲನೆಯ ಅಧ್ಯಕ್ಷರು ಹಾಗೆಯೇ ಶ್ರೀರಾಮಕೃಷ್ಣರ ಮಾನಸ ಪುತ್ರರು ಆದಂತಹ ರಾಖಾಲ್ ಮಹಾರಾಜ್ ಬ್ರಹ್ಮಾನಂದರಿಗೆ ವಾರಣಾಸಿಯಲ್ಲಿ ಅನುಭವ ಆಯಿತು ಯಾವಾಗ ಈ ವಾರಾಣಸಿಯಲ್ಲಿರಕ್ಕಂತಹ ಸಂಕಟ ಮೋಚನ ಒಂದು ದೇವಸ್ಥಾನಕ್ಕೆ ಹೋಗ್ತಾರೋ ಅಲ್ಲಿ ಸಂಕಟ ಮೋಚನ ಕೇಳಿರ್ಬೇಕು ಯಾಕಂದ್ರೆ ಸಾಮಾನ್ಯವಾಗಿ ಜನರಿಗೆ ಹಾಗೆ ಗೊತ್ತಾಗುದಿಲ್ಲ ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತ್ ನೋಡಿ ಅಲ್ಲಿ ಅಂತ ಹಾ ಗೊತ್ತಾಯ್ತು ಬಿಡಿ ಗೊತ್ತಾಯ್ತು ಬಿಡಿ ನೆಗೆಟಿವ್ ಇಂದ ನಾವು ಅದನ್ನ ಐಡೆಂಟಿಫಿಕೇಶನ್ ಮಾಡ್ತೇವೆ ಮತ್ತು ಪಾಸಿಟಿವ್ ಇಂದ ಮಾಡಲಿಕ್ಕೆ ಬರೋದಿಲ್ಲ ಜನರಿಗೆ ಈ ಸಂಕಟ ಮೋಚನ ದೇವಸ್ಥಾನದಲ್ಲಿ ಅವರು ಆಗ್ತಾ ಇರಬೇಕಾದ್ರೆ ಕೂತ್ಕೊಂಡಿದ್ದಾಗ ಹಲವು ಗಂಟೆಗಳ ಕಾಲ ರಾಮನಾಮ ನಡೀತಾ ಇತ್ತು ನಂತರ ರಾಮನಾಮ ಮುಗಿಯಿತು ಅವರು ಪ್ರತಿ ದಿವಸ ಅಲ್ಲಿ ವಾರಾಣಸಿ ಆಶ್ರಮ ಲಕ್ಷ ಜಾಗದಲ್ಲಿ ಇದೆ ವಾರಣಾಸಿ ಆಶ್ರಮ ಅಲ್ಲಿಂದ ಅವರು ಸಂಕಟ ಭೋಚನಕ್ಕೆ ಹೋಗ್ತಾರೆ ಅಲ್ಲಿ ರಾಮನಾಮ ಅಟೆಂಡ್ ಮಾಡ್ತಾರೆ ಬರ್ತಾರೆ ಅವರಿಗೆ ಒಂದು ಗೋಚರವಾಗಿರೋ ಪ್ರತಿ ದಿವಸವೂ ಒಬ್ಬ ವೃದ್ಧ ಬರ್ತಾನೆ ಎಲ್ಲಿಂದ ಜೊಂದು ಕೂತ್ಕೊಳ್ಳೋದು ಒಂದ್ ಕಡೆ ಕೂತ್ಕೊಂಡು ನಂತರ ಹೊಟ್ಟದ್ದು ಎಲ್ಲ ಬರ್ತಾನೆ ಇವ್ರಿಗೆ ಕುತೂಹಲವಾಯ್ತು ಏನಿದು ಯಾರು ಇರ್ಬೋದು ಏನು ಅಂತ ಇವರು ಒಂದು ದಿವಸ ನೋಟ್ರಿ ಧ್ರುವ ದೃಷ್ಟಿಗೆ ಗೊತ್ತಾಗತ್ತೆ ಆತ ಆ ವೃದ್ಧ ಇನ್ಯಾರು ಅಲ್ಲ ಅನ್ನುವಂತ ಅವನಿಗೆ ಬಹುಶಃ ಈ ವೃದ್ಧರ ವೇಷ ಹಾಕೊಳ್ಳೋದು ವೃದ್ಧ ಬ್ರಾಹ್ಮಣರ ವೇಷ ಹಾಕೊಳ್ಳೋದು ಇಷ್ಟು ಬೇಡ ಯಾಕೆಂತ ಹೇಳಿದ್ರೆ ಅಷ್ಟಿಂದ ಆ ಕಾಂಡದಲ್ಲೂ ಕೂಡ ನಮಗೆ ಗೊತ್ತಾಗ್ತದೆ ಯಾವಾಗ ಸುಗ್ರೀವ ಕಳಿಸ್ತಾನೆ ಅಲ್ಲಿಬ್ರು ರಾಜ್ಕುಮಾರ್ ಬರ್ತಾ ಇದ್ದಾರೆ ಬಹುಶಃ ನಮ್ಮನ್ನ ಸದೆ ಬಡಿಲಿಕ್ಕೆ ಬರ್ತಾ ಇದ್ದಾರೋ ಅನ್ನುವಂಥ ಭಯವನ್ನ ನಿವಾರಿಸಲಿಕ್ಕ ದೂತನು ಕಳಿಸ್ತಾನೆ ತನ್ನ ಮಂತ್ರಿಯನ್ನು ಆಗ ಹನುಮಂತ ಈ ವೇಷವನ್ನು ಉರವಿ ವೇಷವನ್ನು ಧರಿಸಿ ಶ್ರೀರಾಮನ ಅಭಿಮುಖವಾಗಿ ಹೋಗ್ತಾನೆ ಹಾಗೆಯೇ ನಂತರ ಬ್ರಹ್ಮನವರು ಏನು ಹೇಳ್ತಾರೆ ಓಹೋ ಹಾಗಿದ್ರೆ ನಾವು ಈ ರಾಮಕೃಷ್ಣ ಮಿಷನ್ನಲ್ಲಿ ರಾಮವನ್ನು ಪ್ರಚಾರ ಮಾಡಬಾರದು ಹಾಗೆ ಬ್ರಹ್ಮ ಅದು ಪ್ರಚಾರಕ್ಕೆ ಬಂತು ರಾಮನ ಅದು ಪ್ರತಿ ಏಕಾದಶಿಯಲ್ಲೂ ತಪ್ಪದೆ ಹಣ ಅವನು ಮಾಡಬೇಕು ಆಮೇಲೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಯಾರು ನಮ್ಮ ರಾಮಕೃಷ್ಣ ಆಶ್ರಮ ಬರ್ತೀರೋ ನಿಮಗೆ ಗೊತ್ತಾಗತ್ತೆ ಏಕಾದಶಿ ಸಮಯದಲ್ಲಿ ಒಂದು ಪ್ರತ್ಯೇಕವಾದಂತಹ ಒಂದು ಆಸೆ ನಾವು ಇಡ್ತೇವೆ ಯಾರು ಕೂತ್ಕೊಳಕ್ಕಲ್ಲ ದಿವ್ಯಮೂರ್ತಿಯೊಬ್ಬ ಕೂತ್ಕೊಳ್ಳಿಕ್ಕೆ ಅವನು ಬರ್ತಾನೆ ಅಲ್ಲಿ ಕೂತ್ಕೊಳ್ತಾನೆ ರಾಮನಾಮನ ಕೇಳ್ತಾನೆ ಹೋಗ್ತಾನೆ ಅದಕ್ಕೋಸ್ಕರ ಅಲ್ಲಿ ಕಿರು ಅನುಮತದಿ ಆ ಆಸನಕಾರಿಯಾಗಿ ಇಟ್ಟಿರ್ತಾರೆ ಅಲ್ಲಿ ಒಂದು ಪೀಠದ ಆ ಒಂದು ಅನುಭವ ನಮಗೆ ಇಂತಹ ಮಹತ್ವದಿಂದ ಗೊತ್ತಾಗ್ತದೆ ಯಾ ಯಾವ ರೀತಿಯಲ್ಲಿ ಇಲ್ಲಿ ಹನುಮಂತ ನಡೀತಾನೋ ಹೇಗೆ ಈಗಲೂ ಕೂಡ ನಡೀತಾ ಇದೆ ಅಂತ ಹೇಳಿ ಭಾಗವತದಲ್ಲಿ ಗೋಪಿಯರು ಅಂತಹ ಅದ್ಭುತವಾದಂತಹ ಮಾತು ಗೋಪಿ ಗೀತ ಅನ್ನುವಂತಹ ಒಂದು ಗೀತೆಯಲ್ಲಿ ತವಥಮೃತೀವನ ಕವಿಭಿ ಈಡಿತ ಕಲಾ ಶ್ರವಣಮಂಗಲಂತೆ ಅದ್ಭುತವಾದಂತಹ ಮಾತಾ ಗೋಪಿಯರು ಅತ್ಯಂತ ಅಂಗವಾದಂತಹ ಹೇಳಿದಂತಹ ಈ ಮಾತುಗಳು ತವ ಕಥಾಮೃತ ನಿನ್ನ ಅಮೃತವಾದಂತಹ ಕಥೆ ಅದು ತತ್ತ ಜೀವನ ಸಂಸಾರದಲ್ಲಿ ಇನ್ನೊಂದು ಬೆಲು ಬೆಂಡಾಗಿರ್ತಕ್ಕಂತಹ ಆ ಜೀವಕ್ಕೆ ಏನ್ ಹೇಳುತ್ತೆ ಅಮೃತ ಸಮ ಅತ್ಯಂತ ಬಿಸಿಲಿನಲ್ಲಿ ಬಂದಂತ ನನಗೆ ಒಂದು ಮರದ ಕೆಳಗಡೆ ಕೂಡಿಸಿಬಿಟ್ಟು ನೆರದಲ್ಲಿ ಹೇಗಿರುತ್ತೆ ಅಮೃತ ಹಾಗೆಯೇ ಅಥವಾ ಪಾನಕ ಕೊಟ್ಟರೆ ಹೇಗಿರುತ್ತೆ ರಾಮ್ ರಾಮನವಮಿಯಲ್ಲಿ ಹಾಗೆ ಹಾಗೆಯೇ ಜೀವನಂ ತವ ಕಥಾಮೃತ ಕವಿಹಿ ಈಡಿತ ಅನೇಕ ಕವಿರ ಕವಿಯಲ್ಲ ಈಗಿನ ಕವಿಗಳಲ್ಲ ಕವಿ ಅಂತ ಹೇಳಿದ್ರೆ ಜ್ಞಾನಗಳು ಯಾಕೆ ಅಂತ ಹೇಳಿದ್ರೆ ಈಶೋಂದಿರತಕ್ಕಂಥದ್ದು ಕವಿಹಿ ಕ್ರಾಂತದರ್ಶಿ ಯಾರು ಇಂದ್ರಿಯಗಳನ್ನ ಮೀರಿ ನೋಡ್ತಾರೆಯೋ ಅವರೇ ಕವಿಗಳು ಈ ಕವಿಗಳಿಗೂ ಯಾಕೆ ಈ ರೀತಿ ಹೆಸರು ಬಂತು ಅಂತೇಳೆ ಅವರ ಆಲೋಚನಾ ಸಾಮರ್ಥ್ಯ ಅಂತಕ್ಕಂಥದ್ದು ಮೇಲಿರ್ತದೆ ಮೇಲೆ ಇರ್ತದೆ ಅದಕ್ಕೋಸ್ಕರ ಕವಿ ಕವಿ ಕಾ ಕ್ರಾಂತದರ್ಶಿ ಋಷಿಗಳಿಗೆ ಮಾತ್ರ ಕವಿ ಹೆಸರು ನಮ್ಮ ಸಂಪ್ರದಾಯದಲ್ಲಿ ಋಷಿಗಳಿಗೆ ಮಾತ್ರ ಕವಿ ಅಂತ ಹೆಸರು ಯಾಕೆ ಹೇಳಿದ್ರೆ ಅವರು ಇಂದ್ರಿಯಾತೀತವಾದಂತಹ ಆ ಭಗವಂತನ ಒಂದು ಅಸ್ತಿತ್ವವನ್ನು ನೋಡಿರ್ತಾರೆ ಈಡಿತಂ ಅಂತ ಹೇಳಿದ್ರೆ ಅನೇಕ ರೀತಿಯಲ್ಲಿ ಸ್ತುತಿಸ್ತಿ ಸ್ತುತಿಸಿರತಕ್ಕಂತಹ ಕಲ್ಮಶಾಪ ಕಲ್ಮಶಾತಂ ಅಂದರೆ ಎಲ್ಲ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕೊಳೆ ಆ ಕೊಳೆಯನ್ನು ತೊಳಿತಕ್ಕಂತಹ ಈ ಒಂದು ನಿನ್ನ ಕಥೆ ಶ್ರವಣ ಮಂಗಳ ಪೇಡ್ಲಿಕ್ಕೆ ಅತ್ಯಂತ ಮನೋಹರವಾಗಿಯೂ ಆ ನಮ್ಮ ಕಿವಿಯನ್ನು ಸಾರ್ಥಕ ಮಾಡ್ತಾರೆ ಕಿವಿ ಕೇಳಿ ಕೇಳಿ ಕೇಳಿ ಕೇಳಿ ಆ ಭಗವಂತನಿಗೂ ಬೇಸರವಾಗಿರಬೇಕು ಯಾಕಪ್ಪ ಇವನು ನನ್ನ ಕಿವಿ ಕೊಟ್ಟೆ ಅಂತ ಇವನು ರುಣ್ಣ ಮಾಡಬಾರ್ದಾಗಿತ್ತು ಅದಕ್ಕೆ ಬಸವಣ್ಣವರು ಹೇಳಿದ್ದರು ಎನ್ನ ಕಿವುಡನ ಮಾಡಯ್ಯ ತಂದೆ ಎನ್ ಗುರುಡಾಳಯ್ಯ ತಂದ್ರೆ ಅಂತ ಹೇಳಿದ್ರೆ ಕೆಟ್ಟದ್ದನ್ನ ನೋಡುವುದಕ್ಕೆ ಕೂರ್ಡನನ್ನ ಮಾಡುವ ನಿಜವಾಗೂ ಕೂರ್ಣನ ಮಾಡುವುದಂತಲ್ಲ ಕೆಟ್ಟದ್ದನ್ನ ಭಗವಂತನ ಹೊರತಾಗಿ ಮಿಕ್ಕಿದ್ದನ್ನ ಏನ್ ನಾವು ಕೇಳ್ತೇವೆ ಅದನ್ನು ಕೇಳದೆ ಇರುವಂಗೆ ಕಿವುಡನನ್ನಾಗಿ ಅನ್ನುವಂಥ ಒಂದು ಅರ್ಥದಲ್ಲಿ ಅದನ್ನು ಹೇಳ ನಂತರ ಶ್ರೀವಧಾನ ಎಲ್ಲ ರೀತಿಯ ಸಂಪತ್ತನ್ನ ಐಲರಿಗೆ ಒಂದು ತಂದು ಆ ಭಗವಂತನ ಕತೆ ಅಂತಕ್ಕಂಥದ್ದು ಭೂಮಿ ಗಣಂತಿಯೇ ಭೂವಿದು ಭೂಮಿಯಲ್ಲಿ ಅನೇಕ ಜನರು ಅದನ್ನ ಹೇಳ್ತಾ ಇದ್ದಾರೆ ಹೊಗಳ ಹೇಳ್ತಾ ಇದ್ದಾರೆ ಅಂತ ಆ ಭಂಜನ ಅಂತ ಹೇಳಿ ಭಕ್ತದಲ್ಲಿಯೋ ಆ ಹತ್ತನೇ ಹತ್ತನೇ ಅಧ್ಯಾಯದಲ್ಲಿ ಅವರು ಹೇಳ್ತಕ್ಕಂಥದ್ದು ಆ ಯಮಲಾರದಿ ಗುಣ ಕಥನೇ ಶ್ರವಣ ಕಥಾಯ ುಪತನೆ ನನ್ನ ಬಾಯಿ ನಿನ್ನ ಗುಣವನ್ನು ಹೇಳುವುದರಲ್ಲಿ ನಿರತವಾಗಲಿ ಹರಟೆ ಹೊಡೆಯುವುದರದಲ್ಲ ಶ್ರವಣ ಕಥಾಯಾಮ್ ನಿನ್ನ ಕಥೆಯನ್ನ ಕೇಳಲಿಕ್ಕೆ ಉತ್ಸುಕರಾಗ್ಲಿ ಕಾತರರಾಗ್ಲಿ ಹಸ್ತು ಚೆರಡು ಕೈ ನೀನು ಕೊಟ್ಟಿದ್ಯಾ ಈ ಎರಡು ಕೈಗಳು ನಿನ್ನ ಕೆಲಸವನ್ನು ಮಾಡಲಿ ಇನ್ನು ಬೇರೆ ಜೋನ್ ನನ್ನ ಸ್ವಾರ್ಥ ಅಲ್ಲ ನಿನ್ನ ಕೆಲಸವನ್ನು ಮಾಡಲಿ ಮನಸ್ತವ ಪಾದಯೋ ಮನಸ್ಸಲ್ಲಿರಲಿ ಬೀದಿಯಲ್ಲಲ್ಲ ನಿನ್ನ ಪಾದದಲ್ಲಿರಲಿ ಸ್ಮೃತ್ಯ ನಿವಾಸ ಜಗತ್ ನಿಮಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲೇ ನನ್ನ ಸ್ಮೃತಿ ಇರಲಿ ನೆನಪು ಏನೇನನ್ನು ನನ್ನ ಕೊಡ್ತೀನಿ ಅವನು ಹತ್ತು ವರ್ಷದ ಈ ರೀತಿ ನನ್ನ ಬೈದಲ್ಲ ಅವನು ಹನ್ನೆರಡು ವರ್ಷದ ಈ ರೀತಿ ಹುಟ್ಟಮ ಮಾಡ್ಕೊಂಡು ಹೋದಲ್ಲ ಇದು ನಮಗೆ ನೆನಪಿರ್ತದೆ ಹೊರಟು ಕಳೆದ ಕ್ಲಾಸ್ನಲ್ಲಿ ಕಳೆದ ರತಿಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆಯನ್ನ ಆ ಭಗವಂತನಿಗೆ ಸಂಬಂಧಪಟ್ಟಂತಹ ಘಟನೆ ಬಂತಹ ಎಷ್ಟು ಚೆನ್ನಾಗಿದೆ ಇದನ್ನ ಮೆಲುಕು ಹಾಕೋಣ ಅಂತ ಮುನ್ಸ್ ಯಾಕೆ ಬರುದಿಲ್ಲ ಸ್ಮರಿಸು ಬೇಡದಿದ್ದನ್ನ ಸ್ಮರಿಸಬೇಡ ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ನಾನು ನನ್ನ ತಲೆ ಶಿರಹ ತವ ಏನೋ ನಿವಾಸ ಇಡೀ ಜಗತ್ತಿಗೆ ಆ ಭಗವಂತನ ಪಾದವೇ ಮೂಲಕ ಪಾದೋ ಸಹ ಸರ್ವ ಪುರುಷಿಸುತ್ತ ಕೇವಲ ಆ ಭಗವಂತನ ಪಾದದಿಂದ ಅಥವಾ ಕಾಲು ಕಾಲು ಭಾಗದಿಂದ ಇಡೀ ಸಮಷ್ಟ ಈ ಬ್ರಹ್ಮಾಂಡ ಸೃಷ್ಟಿಯಾಗಿದೆ ಇನ್ನು ಮುಕ್ಕಾದ ಭಾಗ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ತ್ರಿಪಾದಸ್ಯ ಅಮೃದಿವಿ ಗೊತ್ತಿಲ್ಲ ಅಳಿಲಿಕ್ಕಾಗೋದಿಲ್ಲ ಯಾಕೆ ಎಷ್ಟು ಎಳಿದ್ರು ಅತ್ಯತಿ ಶಬ್ದಶಾಂಗುಲಂ ಅಂತ ಹೇಳ್ತಾರೆ ಎಷ್ಟು ಕವಮಾನಿಯನ್ನು ವರ್ಣಿಸಿದ್ದಾರೆ ಅಂತ ಹೇಳಿದ್ರೆ ಭಗವಂತನ ನಾನು ಅಳಿತೀನಿ ಅಂತ ಹೋದಂತೆ ಈ ಋಷಿ ಅವನು ಎಷ್ಟು ಅಳಿಲಿಕ್ಕೆ ಹೋದ್ರೆ ಹತ್ತು ಅಂಗುಲ ದೊಡ್ಡವನ ಹತ್ತು ಅಂಗುಲ ಇಷ್ಟ ಅಂದರೆ ಇಲ್ಲ ಇದಕ್ಕಿಂತ ಹತ್ತೊಂಬತ್ತು ಇಷ್ಟ ಇಲ್ಲ ಇದಕ್ಕಿಂತ ಹತ್ತೊಂಬತ್ತು ಇಷ್ಟ ಇಲ್ಲ ಇದಕ್ಕಿಂತ ಹತ್ತೊಂಬತ್ತು ಕಡಿಲಿಕ್ಕೆ ಆಗಲಿಲ್ಲ ನಿಮಗೆ ಗೊತ್ತಿದೆ ಶಿವನ ಒಂದು ಕಥೆಯಲ್ಲಿ ಬರ್ತದೆ ಅವನ ಸ್ಫಟಿಕದ ಅಗ್ನಿಯ ಲಿಂಗದ ಆಕಾರದಲ್ಲಿ ಅಥವಾ ಇರಬೇಕಾದ್ರೆ ಇವನ ಆದಿ ಹಂತವನ್ನು ನೋಡಬೇಕು ಅಂತ ಹೇಳಿ ಬ್ರಹ್ಮ ಊರ್ಧ್ವಭಾಗದಲ್ಲಿ ಅದ್ಭಾವದಲ್ಲಿ ಎಷ್ಟು ಹುಡುಕಿದ್ರು ಕೂಡ ಅವರಿಗೆ ಆದಿಯೂ ಸಿಕ್ಕಿಲ್ಲ ಅಂತವೂ ಸಿಕ್ಕಿಲ್ಲ ತ್ವಮೇವ ಶರಣಂ ಗಚ್ಚ ಅಂತ ಹೇಳಿ ಅವನ್ನೇ ಹೋದಾಗ ಅವನು ತನ್ನ ವಿಶ್ವರೂಪವನ್ನು ತೋರಿಸ್ತಾನಕ್ಕ ಶಿವನು ಹಳೆ ಅಂತಹ ಮಹಿಮಾನ್ವಿತ ಆದಂತಹ ನಿನ್ನ ಈ ಜಗತ್ತಿಗೆ ಸೃಷ್ಟಿ ಕಾರಣವಾದ ನನ್ನ ಪಾದ ಪದ್ಮಗಳನ್ನು ನನ್ನ ತಲೆ ಬಾಗಲಿ ಬೇರೆ ಯಾರು ಹಣ ಕೊಡ್ತಾರೋ ಅವ್ರ ಪದಾಗದಲ್ಲ ಅಥವಾ ಯಾರು ಪೊಲಿಟೀಷಿಯನ್ ಇರ್ತಾರೋ ಅಧಿಕಾರಿಗಳು ಇರ್ತಾರೋ ಅವ್ರ ಪಾದಕ್ ಬಾಗುವುದಲ್ಲ ದೃಷ್ಟಿ ಸತಾಂ ದರ್ಶನೇ ಅಸ್ ಭವತ್ತನೂನಾ ನನ್ನ ದೃಷ್ಟಿ ನೀನಂತೂ ಕಣ್ಣಿಗೆ ಕಾಣಿಸುದಿಲ್ಲ ಆದ್ರೆ ನೀನು ಯಾರಿಗೆ ದೇಹವಾಗಿದೆಯೋ ಅಂದ್ರೆ ಭಗವದ್ಭಕ್ತರು ಭಗವತ್ ಭಕ್ತರು ಹೊರಗಡೆ ನೋಡ್ಲಿಕ್ಕೆ ಮಾತ್ರ ದೇಹ ಒಳ ಅನೇಕ ಅಂತ ಭಗವದ್ ನನ್ನ ದೃಷ್ಟಿ ಯಾವಾಗಲೂ ನೋಡ್ತಾ ಇರಲಿ ಅಂತಹ ಮಾತನ್ನ ಈ ಯಮಡದವರು ಇಬ್ಬರು ಹೇಳ್ತಾರೆ ಆಗ ಆ ಭಗವಂತ ನಗಾಡ್ತಾನೆ ಪ್ರಹಸನ್ನಿವ ಅಂತ ಈ ಭಗವಂತ ನಗುವುದು ತುಂಬ ವಿಚಿತ್ರ ಅದಕ್ಕೆ ವ್ಯಾಖ್ಯಾನಕಾರ ಸುಂದರವಾಗಿ ಹೇಳ್ತಾರೆ ಯಾಕೆ ಆ ಭಗವತ್ಕಾರ ಅಂತ ಅವನ ಹಿಂದೆ ಈ ಮುಂದೆ ಭಗವದ್ಗೀತೆಯಲ್ಲೂ ನಗ್ತಾನೆ ಪ್ರಹಸನ್ ನಿವ ಭಾರತ ಅಂತ ಅಲ್ಲಿ ಬರ್ತದೆ ಆ ಅಧ್ಯಾಯದಲ್ಲಿ ಬರ್ತದೆ ಯಾಕೆ ಅಂತ ಹೇಳಿದ್ರೆ ಅರ್ಜುನ ಮಹಾಪಂಡಿತನಂತೆ ಮಾತನಾಡ್ತಾ ಇದ್ದಾನೆ ಆದರೆ ಮುರ್ಘ್ರ ತರ ವರ್ತಿಸ್ತಾ ಇದ್ದಾನೆ ಮಾತನಾಡ್ತಾ ಇರೋದು ಕುತಂತ್ರ ವರ್ತಿಸ್ತಾ ಇರೋದು ಮೂರ್ಖಂತ ನಲ್ಕೋಸ್ಕರ ಅಯ್ಯೋ ಮರುಳೆ ಕೆನಂದು ಅಂತ ನಗ್ತಾ ಇದ್ದಾರೆ ಇಲ್ಲಿ ಇವರಿಬ್ರು ಸುತಿಸ್ತಾ ಇದ್ದಾರೆ ಯಾರೆದುರುಗಡೆ ಪುಟ್ಟ ಮಗು ಬಾಲಕ ಅದು ಏನಾಗಿದೆ ಒಂದು ಕಡೆ ಕಟ್ಸ್ಕಿದೆ ಇನ್ನೊಂದು ಕಡೆ ಹೊರಳು ಅದು ಎಳ್ಕೊಂಡು ಬರ್ತಾ ಇದೆ ಹೊರಳನ್ನು ಆಗ ಅವನ ನಗಂತೆ ನಾನು ಬದು ಬದ್ಧರು ಯಾರು ಸಂಸಾರದಲ್ಲಿ ಬದ್ಧರಾಗಿದ್ದಾರೋ ಅವರು ನಾನು ಮುಕ್ತ ಮುಕ್ತನಾದಂತಹ ನನ್ನನ್ನು ಸುತಿಸ್ತಾ ಇರ್ತಾರೆ ಅವರು ಮುಕ್ತನಾಗಿ ಅವರು ಸ್ತುತಿಸ್ತಾ ಇದ್ದಾರೆ ಈಗ ಈಗ ಮುಕ್ತರು ಸ್ತುತಿಸ್ತಾ ಇದ್ದಾರೆ ಯಾರು ಅವರಿಬ್ಬರಿಗೂ ಮುಕ್ತಿ ಸಿಕ್ಕಿದೆ ಯಮಳಾಜ್ ಆದ್ರೆ ನಾನು ಬದ್ಧನಾಗಿ ನನ್ನನ್ನು ಕಟ್ಟ ಅಮ್ಮ ಇದೆಂತ ವಿಚಿತ್ರ ಇದು ಯಾವಾಗ ನಾನು ಮುಕ್ತನಾಗಿದ್ದೇನೆಯೋ ಆಗ ಭಕ್ತರು ನನ್ನನ್ನು ಪೂಜೆ ಮಾಡ್ತಾ ಇದ್ರು ಈಗ ಮುಕ್ತರೇ ನನ್ನನ್ನು ಸ್ತುತಿಸ್ತಾ ಇದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ನಾನೇ ಬದ್ಧನಾಗಿದ್ದೇನೆ ನನ್ನನ್ನು ಕೆಟ್ಟ ಹಾಕಿದ ಅಂತ ಅದ್ ನಗಾತ್ಮ ಕೃಷ್ಣ ಹಾಗೆ ಆ ವ್ಯಾಖ್ಯಾನ ಕಾರತಾರೆ ನಂತರ ಈ ಭಾಗವತದಲ್ಲಿ ಬರ್ತದೆ ಇದನ್ನ ಸೂಕ್ತ ಬುದ್ಧಿ ದತ್ತೋ ಅವಿಚ್ಯುತೋರ್ಥ ನಿರೂಪೋ ಯುಕ್ತ ಶ್ಲೋಕ ಗುಣ ವರ್ಣನ ನಾವು ಏನೇನು ಯಜ್ಞ ಮಾಡ್ತೇವೆಯೋ ಏನೇನು ತಪಸ್ಸನ್ನು ಮಾಡ್ತೇವೋ ಏನೇನು ದಾನವನ್ನು ಮಾಡ್ತೇವೋ ಏನೇನು ಸ್ವಾಧ್ಯಾಯನ್ನು ಮಾಡ್ತೇವೋ ಏನೇನು ವೇದ ಪಾಠ ಅದೆಲ್ಲದರ ಫಲ ಏನು ಅಂತ ಹೇಳಿದ್ರೆ ಭಗವಂತನ ಕೀರ್ತನೆಯನ್ನು ಕೇಳಲಿಕ್ಕೆ ಸಿಕ್ಕುವಂತಹ ಫಲ ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ವ್ಯಕ್ತಿಗೆ ಏನ್ ಸಿಗ್ತದೆ ಆ ಭಗವಂತನ ಪುಣ್ಯ ಶ್ಲೋಕ ಭಗವಂತನಿಗೆ ಪುಣ್ಯ ಶ್ಲೋಕ ಅಂತ ಹೆಸರು ಪುಣ್ಯ ಶ್ಲೋಕ ಯ ಮಂಗಲಂ ಕೋಸಲೇಂದ್ರ ರಾಮನ ಶ್ಲೋಕದಲ್ಲಿ ಬರ್ತದೆ ಪುಣ್ಯ ಶ್ಲೋಕ ಅಂದರೆ ಅವನಿಗೆ ಕೆಟ್ಟ ಹೆಸರಿಲ್ಲ ಯಾವಾಗಲೂ ಒಳ್ಳೆಯ ಹೆಸರು ಮತ್ತು ಅವನ ಆ ಪುಣ್ಯಮಯವಾದಂತಹ ಸ್ತುತ್ಯವ್ಯವಾದಂತಹ ಆ ಒಂದು ಏನು ಲೀಲೆಯನ್ನು ನೆನೆಸ್ಕೊಂಡ್ರೆ ನನಗೆ ಪುಣ್ಯ ಬರ್ತದೆ ಪುಣ್ಯ ಸಿಗ್ತದೆ ಪಾಪನಾಶವಾಗ್ತದೆ ಈಗ ಪುಣ್ಯ ಶ್ಲೋಕ ಅಂತ ಅನಿಸ್ತದೆ ಈ ಒಂದು ನಮಗೆ ಇದು ಸಿಕ್ತಕ್ಕಂಥದ್ದು ಸತ್ಸಂಗ ಭಗವಂತನ ಕತೆ ಕೇಳಲಿಕ್ಕೆ ಸಿಕ್ ಸಿಕ್ಕುವುದು ಫಲ ಇದೆಲ್ಲ ತಪಸ್ ಮಾಡಿರಬೇಕು ದಾನ ಮಾಡಿರಬೇಕು ಈ ಜನ್ಮದಲ್ಲೋ ಹಿಂದಿನ ಜನ್ಮದಲ್ಲೋ ವೇದಾಂತ್ಯು ಆವಾಗ ಮಾತ್ರ ಇಂತಹ ಕತೆಗಳು ಹೇಳಲಿಕ್ಕೆ ಕೇಳಲಿಕ್ಕೆ ಅಂತ ಹೇಳ್ತಾರೆ ಒಂದನೇ ಅಧ್ಯಾಯ ಹಾಗೂ ಒಂದನೇ ಅಧ್ಯಾಯದಲ್ಲಿ ಬರ್ತದೆ ಅದಕ್ಕೆ ತುಳಸಿದಾಸರು ತುಂಬಾ ಸುಂದರವಾಗಿ ಹೇಳ್ತಾರೆ ತಮ್ಮ ರಾಮಚರ್ಥದಲ್ಲಿ ರಾಮಕಥಾ ಸುಂದರ ಕರತಾರಿ ವರ್ಣಿಸ್ತಾರೆ ಕರತಾರಿ ಅಂದ್ರೆ ಕೈ ಚಪ್ಪಳಿ ಕರತಾರಿ ಕರತಾಳಿ ರಾಮಕಥಾ ಸುಂದರ ಕರತಾರಿ ಕಲಿಮಲ ವಿಹ ಉಡಾನಿಹ ಕಲಿಮಲಪಟ್ಟಂತಹ ಕಶ್ಮಲಗಳು ಕಲಿ ಅಂತ ಹೇಳ ಕಪ್ಪು ಅವನ ವರ್ಣವೇ ಕಪ್ಪು ಅಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯರ ಮನಸ್ಸು ಕಪ್ಪು ಹೀಗಾಗಿ ಆ ಹೋಗಲಾಡಿಸೋದಕ್ಕೆ ಬಂದದ್ದು ಒಂದು ಪಕ್ಷಿ ಇದ್ದಾನೆ ಆ ಪಕ್ಷಿ ಓಡಿಸ್ತದೆ ಹೇಗೆ ಓಡಿಸಬೇಕು ಚಪ್ಪಾಳೆದ ಅದು ಎಂತಹ ಚಪ್ಪಾಳೆ ರ ಕಥೆ ಅಂತಕ್ಕಂತಹ ಚಪ್ಪಾಳೆ ಎಷ್ಟು ಸುಂದರ ಉದಾಹರಣೆ ಭವಸಾಗರ ಚಹ ಪಾಜೋ ಯಾರಾದ್ರೂ ಯಾರಿಗಾದ್ರೂ ಭವಸಾಗರ ಈ ಸಂಸಾರ ಸಾಗರವನ್ನು ಹತ್ತು ಅಂತ ಹೇಳಿ ಇಚ್ಛೆ ಇದ್ರೆ ಚಾಲ ರಾಮಕಾ ತಾಕ ದೃಢ ನಾಮ ಅವ್ರಿಗೆ ಒಂದು ದೋಣಿ ಹತ್ಬೇಕಂತೆ ಈ ಭವಸಾಗರವನ್ನು ದಾಟಬೇಕಾಗುತ್ತೆ ಅದು ಈ ರಾಮಕಥೆ ಅಂತಕ್ಕಂಥ ಒಂದು ದೃಢವಾದ ದೋಣಿ ಬೇರೆ ಯಾವುದು ದೃಢವಾದ ದೋಣಿಯಲ್ಲ ಎಲ್ಲ ನಿಮಗೆ ಅಂತ ಸ್ವಲ್ಪ ಹತ್ತು ಕಿಲೋಮೀಟರ್ ಒಂದು ಹತ್ತು ಅಡಿ ದೂರ ಹೋದ ತಕ್ಷಣ ಭವಸಾಗರ ಆಗುತ್ತೆ ಸಬ್ಮೇರಿನಲ್ಲ ಆಳಕ್ಕೆ ಒಂದೇ ಸಮಯ ಟೈಟಾನಿಕ್ ನೋಡ್ಬೋದನ್ನು ಆದ್ದರಿಂದ ಕೇವಲ ಭಗವಂತನ ನಾಮ ಮತ್ತು ಕತೆ ಅಂತಕ್ಕಂಥದ್ದು ಮಾತ್ರ ಮೊದಲಿನಿಂದ ಕೊನೆಯವರೆಗೂ ಅದು ಕಟ್ ನೋಡುತ್ತೆ ಅಂತ ಹೇಳ್ತಾರೆ ಈ ಕುಲುಶೇಖರ ಆಳ್ಬಾರು ಕುಡುಶೇಖರ ಆಳ್ವಾರು ಅಂತ ಹೇಳಿ ಆಳ್ವಾರರಲ್ಲಿ ಹೋಗೋದು ಹನ್ನೆರಡು ಜನ ಹಾಂ ಹಳ್ವಾರು ಅವರಿಗೆ ಈ ಕತೆ ಕೇಳುವುದರಲ್ಲಿ ತುಂಬ ಆಸಕ್ತಿ ರಾಮಕತೆ ಅದರಲ್ಲೂ ಮುಖ್ಯವಾಗಿ ರಾಮಕತೆ ತುಂಬ ಆಸಕ್ತಿ ಅವರು ರಾಮನ ಪರಮ ಭಕ್ತರು ಅವರು ರಾಜನು ಶೇಖರಾವಳ ರಾಜನ ಇದು ಈ ತಮಿಳುನಾಡು ಹಾಗೂ ಕೇರಳದ ಭಾಗಗಳನ್ನ ಆಳ್ತಕ್ಕಂತಹ ಪರಮ ಭಕ್ತರು ಆ ಭಗವಂತನ ಕೃಪೆಯಿಂದ ಹುಟ್ಟಿದಂತಹ ದೇವದೂತರು ಅಂತ ಹೇಳ್ಬೋದು ಅವರು ಪ್ರೀತ್ ಯಾರಾದರೂ ಕಥೆಯನ್ನು ಹೇಳುವರಿಂದ ರಾಮಕ್ಕೆ ರಾಮನ ಹೇಳಿಸಿ ಕೇಳ್ತಾ ಇದ್ದರು ಅತ್ಯಂತ ಆಸಕ್ತಿಯಿಂದ ಕೇಳ್ತಾ ಇದ್ದರು ಒಮ್ಮೆ ಏನಾಯ್ತು ಅಂದರೆ ಆ ರಾಮಕತೆಯನ್ನು ಹೇಳುವನು ರಾಮ ವನವಾಸದಲ್ಲಿ ಸೀತಿರ ಮನೆ ಪಂಚವಟಿಯಲ್ಲಿ ಬೀಡುಬಿಟ್ಟಿದ್ದಾನೆ ಆ ಪಂಚವಟಿಯಲ್ಲಿ ಓದ್ತಾ ಇದ್ದಾನೆ ಮಾಡುವನು ರಾಮಕತೆ ಈಗ ಶಿವಣ್ಣ ಸಹಚಾರಿಯಾಗಿ ಬಂದಂತಹ ಖರ ಅನ್ನುವಂತಹ ರಾಕ್ಷಸ ತನ್ನ ಹದಿನಾಲ್ಕು ಬಂದು ರಾಮನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ ರಾಮ ಒಬ್ಬನೇ ಇದ್ದಾನೆ ಒಬ್ಬನೇ ಇದ್ದಾನೆ ಈ ಮಾತನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಹರಿಕತೆ ಮಾಡುವಂತಹ ದಾಸು ಆಗ ದೇವತೆಗಳಿಗೆ ದುಃಖವಾಗುತ್ತೆ ಅಯ್ಯೋ ರಾಮ ಒಬ್ಬನೇ ಇದ್ದಾನಲ್ಲ ಈ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕೂಡ ಇವನೊಬ್ಬನೇ ಏಕಾಕಿಯಾಗಿ ಎದುರಿಸಿ ನಾಶ ಮಾಡಲಿಕ್ಕೆ ಸಾಧ್ಯವೇನೋ ದೇವತೆಗಳು ಹಾಹಾಕಾರ ಮಾಡ್ತಾ ಇದ್ದಾರೆ ಅಂತ ಇದನ್ನ ಹರಿಕಥೆದಾಸರು ಹೇಳ್ತಾರೆ ಆಗ ಕುಲಶೇಖರ ಆಡುವವರು ಅವರು ಕಿವಿಗಿದು ಬಿತ್ತು ಕೇಳ್ತಾ ಇದ್ದಾರಲ್ಲ ಹರಿಕೆಯನ್ನು ರಾಮಕಥೆಯ ಎಷ್ಟು ತಂಗೀಯರಾಗಿದ್ರು ಅಂತ ಹೇಳಿದ್ರೆ ಆ ಹರಿಕಥೆಯಲ್ಲಿ ರಾಮಕಥೆಯಲ್ಲಿ ತಕ್ಷಣ ಉದ್ಗಾರ ಮಾಡ್ತಾರೆ ಏನೋ ನನ್ನ ಪ್ರಿಯ ರಾಮ ಅತ್ಯಂತ ಕಲ್ಲಿದ್ದಾನು ಓಹೋ ಲಕ್ಷ್ಮಣ ಸೀತೆಯನ್ನು ನೋಡ್ಕೊಳ್ಳಿಕ್ಕೆ ಹೋಗಿದ್ದಾನೆ ರಾಮ ಒಬ್ಬನೇನೆ ಓ ರಾಮ ನಿಲ್ಲು ನಾನು ಬರ್ತೇನೆ ನೀನು ಸಹಾಯಕ್ಕೆ ನಾನಿದ್ದೇನೆ ನನ್ನ ಸೈನ್ಯವಿದೆ ನಾನು ಬರ್ತೇನೆ ಅಂತ ಹೇಳಿ ತಕ್ಷಣ ಅವರು ತಮ್ಮ ಮಂತ್ರಿಗಳಿಗೆ ಹೇಳ್ತಾರೆ ಇದ್ದಕ್ಕೆ ಸಿದ್ಧರಾಗಿ ಮಂತ್ರಿ ಇಲ್ಲ ಏನಿದು ರಾಜರಿಗೆ ಏನು ತಲೆ ಕೆಟ್ಟೋಯ್ದೇನು ಯುದ್ಧಕ್ಕೆ ಸಿದ್ಧರಾಗಿ ನಮ್ಗೆಲ್ಲೂ ಸೂಚನೆ ಇಲ್ಲ ಎಲ್ಲಿ ಯುದ್ಧ ನಡೀತಾ ಇದೆ ಎಲ್ಲ ಶಾಂತವಾಗಿ ಇದೆ ಅಲ್ಲ ಅಂತ ಇಲ್ಲ ಇಲ್ಲ ಅಂತ ಹೇಳಿ ಸೈನ್ಯ ಸಮೇತ ನಡೆದೇಬೇಕು ಅಷ್ಟರಲ್ಲಿ ಇದ್ದಂತಹ ಕೆಲವು ಮಂತ್ರ ಮಾಡ್ತಾರೆ ಓ ಹೇಗಿದ್ರು ರಾಮ ಆ ಭಕ್ತಿಯಿಂದ ಹುಚ್ಚನಾಗಿದ್ದಾನೆ ಈಗ ಇವನು ಹುಚ್ಚಿಸಬೇಕೆಂದು ಉಪಾಯವನ್ನೇ ಮಾಡಬೇಕು ಸರಿ ಅಂತ ಹೇಳಿ ಅವ್ರು ಏನ್ಮಾಡ್ತಾರೆ ಆ ಸೈನ್ಯವನ್ನು ಅರ್ಧ ಭಾಗ ಮಾಡಿ ಅರ್ಧ ಭಾಗಕ್ಕೆ ಹೇಳ್ತಾರೆ ನೀವು ಇನ್ನೊಂದು ಎದುರು ದಿಕ್ಕಿನಿಂದ ನಮ್ಮನ್ನ ಬನ್ನಿ ಗೊತ್ತಿಲ್ಲದಂತೆ ಬನ್ನಿ ಆ ಎದುರು ದಿಕ್ಕಿ ನೀವು ಹೇಳಬೇಕು ನಾವು ಪಂಚಮಟಿ ಕಡೆಯಿಂದ ಬರ್ತಾ ಇದ್ದೇವೆ ಅಲ್ಲಿ ನಾವು ರಾಮನಿಗೆ ಸಹಾಯವನ್ನು ಮಾಡಿ ಹೊಂದಿದ್ದೇವೆ ಇದೇ ರಾಜ ಹೋದ ನನ್ನ ರಾಮ ಈಗ ಅಪಾಯದಿಂದ ಪಾರಾ ಅಂತ ಹೇಳಿ ವಾಪಸ್ ಇದಾದ ನಂತರ ಎಲ್ರೂ ಕೂಡ ಇನ್ನು ಆ ಪಗ ಅತ್ಯಂತ ಎಚ್ಚರಿಕೆಯಿಂದ ಓದ್ತಾ ಇಲ್ಲ ಎಲ್ಲೆಲ್ಲಿ ಈ ರೀತಿ ಒಂದು ಪ್ರಸಂಗಗಳು ಬರ್ತದೆಯೋ ಆಗ ಅದನ್ನ ಸುಮ್ಮನೆ ಹೀಗೆ ಅದನ್ನ ಹೇಳ್ತಾ ಸ್ಕಿಪ್ ಮಾಡಿಬಿಟ್ಟು ಅದನ್ನ ಶೇರ್ ಮಾಡಿ ಓದಿ ಹೇಳ್ತಾ ಒಮ್ಮೆ ಏನಾಯ್ತಪ್ಪ ಅಂತ ಆ ಪಂಡಿತ ಯಾವುದೋ ಒಂದು ಕಾರ್ಯ ಹೊರಗಡೆ ಹೋಗ್ಬೇಕಾಯ್ತು ತನ್ನ ಮಗನನ್ನ ಈ ರಾಮಾಯಣವನ್ನು ಅಲ್ಲಿಗೆ ಓದಿ ಹೇಳಲಿಕ್ಕೆ ಅವನ ನೇಮಿಸಿ ಹೊರಟೋಗ್ತಾನೆ ಮಗನಿಗೆ ಇದು ಏನು ಗೊತ್ತಿಲ್ಲ ಹುಚ್ಚಿ ಏನು ಅಂತ ಸರಿ ಮಗನು ರಾಮಾಯಣವನ್ನ ಓದಲಿಕ್ಕೆ ಶುರು ಮಾಡ್ತಾ ಇದ್ದಾನೆ ಅಲ್ಲಿ ಸಂಘ ಸೀತಿಯನ್ನ ರಾವಣ ಹೊತ್ತು ಕದ್ದುಕೊಂಡು ಹೋ ಹೋಗ್ತಾ ಇದ್ದಾನೆ ಜಟಾಯು ಕೂಡ ಅವನನ್ನ ಇದು ಮಾಡ್ಲಿಕ್ಕೆ ಆಗಲಿಲ್ಲ ತನ್ನ ಪ್ರಾಣವನ್ನೇ ಜಟಾಯು ತೀರಿಸಿದ ಅನ್ನುವಂತ ಸಂಘ ಬರುತ್ತೆ ತಕ್ಷಣ ಕೇಳ್ತಾ ಇದ್ರು ಕೇಳಿ ಅಲ್ಲೇ ಮಗ್ನರಾಗಿರ್ತಕ್ಕಂತಹ ಕುಲಶೇಖರ ಆಳುವಾರರು ಏನು ನನ್ನ ತಾಯಿ ಸೀತೆಯನ್ನ ಈ ದುಷ್ಟ ರಾವಣ ಕರ್ಕೊಂಡು ಹೋದೇನೋ ಅವನು ಎಕ್ಕ ಪನ್ನ ಕಲಿಸ್ತೇನೆ ಈಗಲೇ ನನ್ನ ಲಂಕಿಗೆ ಹೊರಟೆ ಅಂತ ಹೇಳಿ ಅವನು ತನ್ನ ಸೈನ್ಯ ಸಮೇತನಾಗಿ ಸಮುದ್ರದಲ್ಲಿ ಅಲ್ಲಿ ಏನಿದೆ ದಾಖಲೆ ಏನೂ ಇಲ್ಲ ಅವನಿಗೆ ಸೈನ್ಯ ಇನ್ನು ಮುಂದುವರಿಸಿಲ್ಲ ಅವ್ರಿಗೆಲ್ಲ ನನ್ನೊಮ್ಮ ಪ್ರಾಣ ಭಯ ಇದೆ ಅಂತ ಇವರು ಕುರುಶೇಖರ ರಾವ ಭಾವಿದ್ದಾರೆ ತಕ್ಷಣವೇ ಯಾರು ಬರಲಿಲ್ಲ ಪರವಾಗಿಲ್ಲ ನಾನು ಒಬ್ಬನೇ ಸಹಾಯಕ್ಕೆ ಹೋಗ್ತೇನೆ ಆ ರಾಮ್ನ ಶಿರಸ್ಸನ್ನ ಚೆಂಡಾಳ್ ಬಿಟ್ಟು ನಾನು ಸೀತೆಯನ್ನ ಎಂದು ಕಂಡು ಬಂದು ರಾಮನಿಗೆ ಒಪ್ಪಿಸ್ತೇನೆ ಅಂತ ಹೇಳಿ ಸಮುದ್ರಕ್ಕೆ ಧೂಕಿ ಬಿಡ್ತಾರೆ ಎಲ್ರಿಗೂ ಇವಾಗ ಈ ರೀತಿ ಸಮುದ್ರಕ್ಕೆ ಹಾರುಬಿಟ್ರಲ್ಲ ಏನಿದು ಯಾವಾಗ ಸ್ವಲ್ಪ ಹುಚ್ಚು ಇವತ್ತಿ ಇನ್ನೂ ಹೆಚ್ಚು ಅವರು ಅಲ್ಲೇ ಆರ್ತನಾದ ಮಾಡ್ತಾ ಇದ್ರೆ ಕ್ರಮಿಸ್ತಾನೆ ಇದ್ದಾರೆ ಆಗ ಹಿಂದಿನ ಸರಿ ಆದರೆ ಇವರೇ ಉಪಾಯ ಮಾಡಿ ರಾಜನಿಗೆ ಸಹಾಯ ಈ ಸರಿ ರಾಮನೇ ಬರಬೇಕಾಯಿತು ಸೀತಾ ಸಮೇತನಾಗಿ ಆ ರಾಮ ಸಮುದ್ರದಿಂದ ಎದ್ದು ಕುಲಶೇಖರ ಆಳ್ವಾರ ಕೈಯನ್ನು ಹಿಡ್ಕೊಂಡು ಹೇಳ್ತಾನೆ ಮೌ ರಾವಣನನ್ನು ಕೊಂದಾಯ್ತು ಬಾ ಈಗ ವಾಪಸು ನೀನು ಹಕ್ಕೆ ಹೋಗೋಣ ಬಾ ಬಿಟ್ಬಿಟ್ಟು ಬರ್ತೀವಿ ಬಾ ಅವನು ವಾಪಸ್ ಬಂದ ಇವ್ರು ಯಾರಿಗೂ ರಾಮದೇ ಇಲ್ಲ ಅವನಿಗೆ ಮಾತ್ರ ರಾಮ ಕಳಿಸಿದ್ರು ಗುರುಶೇಖರ ಇವರಿಗೆ ಏನೋ ರಾಮನಿಗೆ ಪಾಪ ಅವ್ರಿಗೆನೋ ಹುಚ್ಚು ಈ ಕಡಿಮೆ ಆಯ್ತು ವಾಪಸ್ ಬಂದರ ಏನು ಅಂತ ಭಾವದಲ್ಲಿತ್ತು ಈ ರೀತಿ ಕಥೆಯಲ್ಲಿ ಅನುರಾಗ ಪ್ರೀತಿ ಹುಟ್ಟಬೇಕು ಕಥಾದಿಷು ಅಂತ ಹೇಳಿದ್ರಲ್ಲ ಕಥಾದಿ ಅಂದ್ರೆ ಅಂತ ಹೇಳಿದ್ರೆ ಏನು ಹರಿ ಕಥೆ ಮತ್ತು ಭಗವಂತನಿಗೆ ಸಂಬಂಧಪಟ್ಟಂತಹ ನಾಟಕ ಕೂಡ ನಾಟಕ ಅಂತ ಹೇಳಿದಾಗ ಅವನ ನೆನಪಾಯಿತು ಶ್ರೀರಾಮಕೃಷ್ಣರ ಜೀವನದಲ್ಲಿ ಬರ್ತಕ್ಕಂಥ ಒಂದು ಘಟನೆ ಅಲ್ಲಿ ಶ್ರೀರಾಮಕೃಷ್ಣರ ಹಲದಾರಿ ಅಂತ ಹೇಳಿ ಒಬ್ಬ ಇದ್ದ ರಾಮಕೃಷ್ಣ ಅಣ್ಣನ ಮಗ ಹಲದಾರಿ ಅವರ ಚಿಕ್ಕಪ್ಪ ಅದೇ ರೀತಿ ಅತ್ಯಂತ ರಾಮನ ಮಗ ಭಕ್ತ ಅವನು ಶ್ರೀರಾಮಕೃಷ್ಣ ಹೇಳುವಂತೆ ಯಾವ ರೀತಿ ಅಂತ ಹೇಳಿದ್ರೆ ಎಷ್ಟು ಅಂತ ಯಾವ ರೀತಿ ಅಂತ ಹೇಳಿದ್ರೆ ಒಮ್ಮೆ ನಾಟಕ ನಡೀತಾ ರಾಮಾಯಣ ನಾಟಕ ದೇವಿ ನಾಟಕ ಆ ರಾಮಾಯಣ ನಾಟಕದಲ್ಲಿ ರಾಮನನ್ನ ವನವಾಸಕ್ಕೆ ಕಳಿಸ್ಲಿಕ್ಕೆ ಮತ್ತು ಕೈಕೆ ಈ ಇಬ್ಬರು ಕುಮಂತ್ರ ಮಾಡಿ ದಶರಥ ಹೇಳಿ ರಾಮನಿಗೆ ಕಳಿಸಬೇಕು ಈ ಎದುರುಗಡೆ ಇಂಥ ಕೂತ್ಕೊಂಡಿರುವಂತಹ ಈ ವ್ಯಕ್ತಿ ಎಷ್ಟು ತಮ್ಮೆಯನ್ನಾಗಿ ಬಿಟ್ಟಿದ್ದ ಅಂತ ಹೇಳಿದ್ರೆ ರಾಮನ ಪಾತ್ರದಲ್ಲಿ ಅವನಿಗೆ ಎಷ್ಟು ಬಂತು ಆ ಕೈಕೆಯ ಮೇಲೆ ಕೋಪ ಬಂತು ಎದ್ದವನೇ ಏನು ನೋಡದೆ ಮೇಲೆ ಹೋಗಿ ಅಲ್ಲಿ ಕೈಕಿಯಕ್ಕೆ ರಥವಾ ಬಾರಿಸಲಿಕ್ಕೆ ಶುರು ಮಾಡು ಅವನ ಕೆಳಗ್ರೀರಾಮಕೃಷ್ಣ ಹೇಳ್ತಾರೆ ತನ್ಮಯತೆ ಕಥಾನಿಗಳಲ್ಲಿ ತನ್ಮಯತೆ ಯಾವಾಗ ಅಂತಹ ತನ್ಮಯತೆ ಬರ್ತದೋ ಅದರಲ್ಲೇ ಮುಳುಗುವಿ ಮಜ್ಜನ ಮಗ್ನ ಅಂದ್ರೆ ಅದೇ ಮಜ್ಜನ ಅಂದ್ರೆ ಸ್ನಾನ ಅದರ ರೂಪಾಂತರವೇ ಮನ ಅಂತ ಮಗ್ನ ಅಂದ್ರೆ ಮುಳುಗುವುದು ಮನಸ್ಸು ಅದು ಅದರಲ್ಲಿ ಲಗ್ನವಾಗುವುದು ಅದು ಮಗ್ನ ಅಲ್ಲತ್ತೆ ಹೇಳ್ತೇನೆ ಹೇಗೆ ಅಂತ ಹೇಳಿದ್ರೆ ಆ ಭಕ್ತಿ ಅಂತಕ್ಕಂಥ ನಮ್ಮ ಹೃದಯದಲ್ಲಿ ಹೂವಿನ ಆ ಒಂದು ಆ ಭಕ್ತಿ ಹೃದಯ ವಿಕಾಸವಾಗಬೇಕು ಆ ರೀತಿಯಲ್ಲಿ ಎದರ ಗುರು ಆಗಿರಬೇಕು ಇದು ಕಥಾದಿಶು ನಂತರ ಈ ಕಥಾದಿಗಳೇ ಬರ್ತಕ್ಕಂಥದ್ದು ಇನ್ನೊಂದು ಅಂದ್ರೆ ಭಜನೆ ನಾಮಗುಣ ಕೀರ್ತನೆ ಅದು ಕೂಡ ಭಗವಂತನ ಕಥೆ ಕಥೆ ಅಂತ ಹೇಳಿದ್ರೆ ಕೇವಲ ಕಾದಂಬರಿ ಅಲ್ಲ ಅಥವಾ ಈ ರೀತಿ ಸ್ಟೋರಿ ಟೆಲ್ಲಿಂಗ್ ಅಂತ ಭಗವಂತನ ನಾಮ ಗುಣವನ್ನ ಕೀರ್ತನೆ ಮಾಡತಕ್ಕಂಥದ್ದು ಕೂಡ ಭಜನೆ ಅಂತಕ್ಕಂಥದ್ದು ಕೂಡ ಭಗವಂತನ ಕಥೆ ಅದರಲ್ಲೂ ಕೂಡ ಆ ಭಗವಂತನೇ ತನ್ನ ಗುಣ ವ್ಯಕ್ತವಾಗ್ತದೆ ಈ ಭಜನೆ ಅಂತ ಹೇಳಿದಾಗ ಇನ್ನೊಂದು ಮಾತು ಬರ್ತದೆ ಯಾವ ರೀತಿ ಆ ಭಜನೆ ಶ್ರೀರಾಮಕೃಷ್ಣ ಹೇಳ್ತಿದ್ರು ಅದರಲ್ಲಿ ರಾಗ ತಳ ಲಯ ಶ್ರುತಿ ಇದೆಲ್ಲ ಸಮರಸವಾಗಿದ್ರೆ ಅಳೆ ಕಟ್ಟದೆ ಆ ಭಕ್ತಿ ಹೋಗ್ಲಿಕ್ಕೆ ಸಹಾಯವಾಗ್ತದೆ ರಾಗ ಏನೋ ಗೊತ್ತೇ ಇಲ್ಲ ಒಬ್ಬೊಬ್ರು ಒಂದೊಂದು ರಾಗ ಅದು ಹೇಳ್ತಾರೆ ಗ್ರೂಪ್ ಸಿಂಗಿಂಗ್ ಅಂದರೆ ಹಲವಾರು ಸೋ ಸೋಲೋಗಳ ಒಟ್ಟು ಮೊತ್ತ ಅಂತ ಸೋಲೋ ಅಂತ ಹೇಳಿದ್ರೆ ಏನೋ ಒಬ್ಬೊಬ್ಬರಾಗಿ ಹಾಡ್ತಕ್ಕಂಥದ್ದು ಗ್ರೂಪ್ ಸಿಂಗಿಂಗ್ ಅಂದ್ರೆ ಗುಂಪು ಹಾಡ್ತಾರೆ ಗುಂಪಾಗಿ ಹೇಗೆ ಹಾಡ್ಬೇಕು ಅಂತ ಹೇಳಿದ್ರೆ ವಚನೆ ಮಾಡುವಾಗ ಒಬ್ಬನೇ ಮನುಷ್ಯ ಹಾಡ್ತಾ ಇದ್ದಾನೆಯೋ ಅನ್ನುವಷ್ಟು ರೀತಿ ಸಮರಸ ಇರುತ್ತೆ ಯಾವಾಗ ರಾಗದ ಜ್ಞಾನವಿರುವುದಿಲ್ಲವೋ ಹಾಗ ಹಲವಾರು ಸೋಲೋ ಆಗ್ತದೆ ಅಲ್ಲಿ ಒಂದೇ ವ್ಯಕ್ತಿ ಇರುವುದಿಲ್ಲ ಹಲವಾರು ವ್ಯಕ್ತಿಗಳಿದ್ದಾರೆ ಅನ್ನುವಂತ ಜ್ಞಾನ ತಾಳು ಟೈಮ್ ಕೀಪಿಂಗ್ ಅಂತ ಹೇಳಿ ಅದು ಅದರ ಮೇಲೆ ಒಂದು ಹತೋಟಿಯನ್ನು ಹೇಳ್ತದೆ ಯಾವಾಗ ತಾಳ ಬೇ ತಾಳವಾಗ್ತದೋ ಆವಾಗ ಅದು ಹಾಡುವ ಒಂದು ರೀತಿಯಲ್ಲಿ ತಾಳ ಇನ್ನೊಂದು ರೀತಿಯಲ್ಲಿ ಅತ್ಯಂತ ಕೆಟ್ಟದಾಗ್ತದೆ ಮನುಷ್ಯರಿಗೆ ಇಷ್ಟು ಕೆಟ್ಟದಾಗಿ ಕೇಳ್ತಾ ಇರೋದ್ರೆ ಇನ್ನು ಪರಿಪೂರ್ಣನಾದಂತಹ ಭಗವಂತ ವಾಕಿಂಗ್ ಮಾಡದೆ ಇನ್ನೇನು ಮಾಡ್ತಾನೆ ಭಗವಂತ ಬರಲೇ ಇರಲಿಲ್ಲ ಭಗವಂತ ಇಲ್ವೇ ಇರಲಿಲ್ಲ ಇಲ್ಲಿರ್ತಾವನು ಅವನು ವಾಕಿಂಗ್ ಮಾಡ್ತಾ ಇದೇವಸ್ಥಾನ ಸುತ್ತ ನಿಮ್ಮ ಭಜನೆ ಮುಗಲಿ ಆಮೇಲೆ ಬಂದು ಅಂತ ರಾಮ ಧಾರ ಶ್ರುತಿ ಎಲ್ಲ ಸರಿಯಾಗಿರ್ಬೇಕು ಅಭ್ಯಾಸ ಮಾಡಬೇಕು ಎಲ್ಲರಿಗೂ ಆಗೋದಿಲ್ಲ ಅಂತ ಇಟ್ಬಿಡಿ ಬೇ ಬೇಡ ಇದು ಎಲ್ಲದಕ್ಕಿತ್ತು ಮುಖ್ಯವಾಗಿರತಕ್ಕಂಥದ್ದು ಅದರ ಉಸಿರಿನ ಉಸಿರು ಭಜನಾ ಅಂತ ಹೇಳಿದ್ರೆ ಆ ಭಕ್ತಿ ಇರಲೇಬೇಕು ಭಕ್ತಿ ಮತ್ತು ಭಜನೆ ಎರಡೂ ಒಂದೇ ಧಾತುಮದಿಂದ ಬಂತಕ್ಕಂಥದ್ದು ಎರಡೂ ಒಂದೇ ಶಬ್ದ ಎರಡೂ ಬೇರೆ ಬೇರೆ ಅಲ್ಲ ಎಲ್ಲಿ ಭಕ್ತಿ ಇಲ್ಲವೋ ಅಲ್ಲಿ ಎಷ್ಟೇ ಚೆನ್ನಾಗಿ ಹಾಡ್ತಾ ಇರಲಿ ಜನರು ವಾಹ್ ವಾಹ್ ಅಂತ ಎತ್ತು ಭಗವಂತ ಮಾತ್ರ ಹೃದಯದಲ್ಲಿ ವಿಕಾಸವಾಗುವುದಿಲ್ಲ ಅಲ್ಲಿ ಭಕ್ತಿ ಇರಬೇಕು ಒಂದು ವೇಳೆ ಮುಂಚೆಯೇ ಭಕ್ತಿ ಇದ್ದು ರಾಗ ಚೆನ್ನಾಗಿಲ್ಲ ವಯಸ್ಸು ಚೆನ್ನಾಗಿಲ್ಲ ಅಂದ್ರೂ ಭಗವಂತನಲ್ಲಿ ನಡೀತವೆ ಶ್ರೀರಾಮಕೃಷ್ಣ ಜೀವನದಲ್ಲೇ ನಡೆದಿದೆ ಶ್ರೀರಾಮಕೃಷ್ಣರು ಒಮ್ಮೆ ಕಾಮಾರ್ಪುಕರಕ್ಕೆ ಬಂದಿದ್ದಾರೆ ಅವರ ಜೀವನದಲ್ಲಿ ಆ ಕೃಷ್ಣನ ರೀತಿಯಲ್ಲಿ ಯಾವ ಅಮರ್ ಪುಕರಲ್ಲಿ ಬರ್ತಾರೋ ಆಗ ಅನೇಕ ಆ ಹಳ್ಳಿಯ ಮಹಿಳೆಯರು ಬಂದು ಶ್ರೀರಾಮಕೃಷ್ಣ ಮಾತನ್ನೇ ಅಲ್ಲಿ ಕೂತ್ಕೊಂಡಿರ್ತರು ಶ್ರೀರಾಮಕೃಷ್ಣ ಮನೆ ಮುಂದೆ ಆಗ ಅನೇಕ ಮಹಿಳೆಯರು ಕೂತ್ಕೊಂಡಿದ್ದಾಗ ಶ್ರೀರಾಮಕೃಷ್ಣರು ಕೇಳ್ತಾರೆ ಅಲ್ಲಿ ಯಾರಾದ್ರೂ ಹಾಡು ಹೇಳಿ ನೋಡೋಣ ಭಗವಂತನ ಭಜನೆ ಮಾಡಿ ನೋಡೋಣ ಅಂತ ಎಲ್ಲರಿಗೂ ನಾಚಿಕೆ ಇದು ಇನ್ನೊಂದು ಈ ನಾಚಿಕೆ ಲಜ್ಜೆ ಕ್ರೋಧ ಲೋಭ ಇತ್ಯಾದಿ ಏನೇನು ಅಷ್ಟಪಗಳಿದೆ ಭಕ್ತಿಯ ವಿಷಯದಲ್ಲಿ ನಡೆಯುವುದಿಲ್ಲ ಅಷ್ಟ ಪಾಶಗಳನ್ನು ಬಿಟ್ಟು ಬಿಟ್ಟು ಬಿಡಬೇಕು ಮುಖದಿಂದ ಹಾಡಬೇಕು ಮುಕ್ತ ಕಂಠದಿಂದ ಅವನ ನಾಮ ಗುಣಬೇಕು ಆಗಿರಬೇಕು ಹೌದು ಭಗವಂತನ ನಾಮವನ್ನ ಭಜನೆ ಮಾಡ್ತಾ ಮಾಡ್ತಾ ನೀವು ನೋಡಿ ವಾರ್ಕರಿ ಅಂತ ನಡೀತದೆ ವಾರ್ಕರಿ ಅಂತ ಸಂತ ತುಕಾರ ರಾಮನ ಸಮಯದಿಂದ ನಡೀತಾ ಇತ್ತು ಆ ಭಜನೆಯನ್ನ ಮಾಡ್ತಾ ಹಾಡನ್ನ ಹಾಡ್ತಾ ನರ್ತನವನ್ನು ಮಾಡ್ತಾ ಕೋಲ್ ಮತ್ತೆ ಪಕ್ವಾಜ್ಗಳಿಗೆ ಅವರು ಪಂಡ್ರಾಪುರಕ್ಕೆ ಯಾತ್ರೆಯನ್ನು ಹೋಗ್ತಾರೆ ಯಾಕೆ ಅಂದರೆ ಅದು ಭಗವಂತನಿಗೋಸ್ಕರ ಎಂಟರ್ಟೈನ್ಮೆಂಟ್ ಅಲ್ಲ ಯಾರು ನಾವು ನರ್ತನವನ್ನ ಹಾಡು ಹೇಳಲಿಕ್ಕೆ ನಾಚಿಕೆಯನ್ನು ಪಡ್ತೇವಿಯೋ ನಾವು ಇದಕ್ಕೆ ಹೋಗಿ ಕ್ಲಬ್ಗಳಿಗೋ ಅಥವಾ ಬೇರೆ ಯಾರು ಸಮಾರಂಭಗಳಿಗೂ ಹೋಗಿ ನರ್ತನವನ್ನು ನೋಡ್ಲಿಕ್ಕೆ ರೆಡಿಯಾಗಿರ್ತೇವೆ ಕಾನ್ಸರ್ಟ್ಗಳಿಗೆ ಹೋಗ್ತೇವೆ ಆವಾಗ ನಾಚಿಕೆ ಆಗುವುದಿಲ್ಲ ಹಾಡ್ತೇವೆ ಕ್ಲಬ್ಗಳಿಗೆ ಹೋಗ್ತೇವೆ ನೈಟ್ ಕ್ಲಬ್ ಹೋಗ್ತಾರೆ ಆವಾಗ ಹಾಡುವಾಗ ನಾಚಿಕೆ ಆಗುವುದಿಲ್ಲ ಡ್ಯಾನ್ಸ್ ಮಾಡುವಾಗ ನಾಚಿಕೆ ಆಗುವುದಿಲ್ಲ ಕೋತಿಗಳಿರ್ತಾರೆ ಆದ್ರೆ ಭಗವಂತನ ಯಾವಾಗ ಹಾಡಬೇಕು ಭಗವಂತನಿಗೋಸ್ಕರ ಯಾವಾಗ ನರ್ತನವನ್ನು ಮಾಡಬೇಕು ಪ್ರೇಮದಲ್ಲಿ ಅವ ಮಾತ್ರ ಲಜ್ಜೆ ಆಗ್ತದೆ ಪಾಪ ಹಾಗೆ ಇರಬಾರ್ದು ಈ ಅಷ್ಟ ಪಾಶಗಳ ಕಂತ ಕೇವಲ ಸಮಾಜಕ್ಕೆ ಮಾತ್ರ ಭಗವಂತನ ಮುಂದೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಒಂದು ವ್ಯವಹಾರದಲ್ಲಿ ಹದ್ದನ್ನು ಮೀರಬಾರದು ಅದಕ್ಕೋಸ್ಕರ ಎಷ್ಟ ಭಾಷೆಗಳು ಇರತಕ್ಕಂಥದ್ದು ಅಂದರೆ ಮಾಡಬಾರ್ದನ್ನು ಮಾಡದೇ ಇರೋದಕ್ಕೆ ಭಯ ಬೇಕು ಅದಕ್ಕೆ ಲಜ್ಜೆ ಬೇಕು ಇರೋದೇ ಅದಕ್ಕೆ ಮಾಡಬಾರ್ದನ್ನ ಮಾಡಬಾರ್ದು ಅಂತ ಅದು ಹೇಳ್ತದೆ ಲಜ್ಜೆ ಅಂತ ಭಗವಂತನ ಮುಂದೆ ನಾಮಗುಣ ಕೀರ್ತನೆ ಮಾಡಲಿಕ್ಕಲ್ಲ ಅದನ್ನು ಬಿಡಬೇಕು ಅನ್ನುವಂಥದ್ದೇ ಇಲ್ಲಿರಬೇಕು ಅದನ್ನು ಸೂಚಿಸ್ಲಿಕ್ಕೆ ಇನ್ನು ಹೇಳಬೇಕು ಆಗ ಆಕೆ ಹೇಳ್ತಾ ಎಲ್ರೂ ನಾಚಿಕೆ ಪಟ್ಕೊಡ್ತಾಳೆ ಒಬ್ಬಳು ಮಾತ್ರ ಅವಳದು ವಾಯಸ್ ಅಷ್ಟೇನ್ ಚೆನ್ನಾಗಿಲ್ಲ ಕೀರಲ್ ಧ್ವನಿ ಆ ಧ್ವನಿಯಲ್ಲೇ ಭಜನೆಯನ್ನ ಹಾಡ್ತಾಳೆ ಎಲ್ರೂ ಮುಸಿ ಮುಸಿ ನಗ್ತಾರೆ ಅದಕ್ಕೆ ರಾಗದ ಹೆಸ ಏನ್ ಬೇಕಾದ್ರೂ ಹೇಳ್ಬೋದು ಅದಕ್ಕೆ ಚೆನ್ನಾಗಿ ರಾಗ ಅಂತ ಗೊತ್ತಾಯ್ತಾ ಎದ್ದೋಡಿ ರಾಗ ಅಂದ್ರೆ ಎದ್ದು ಓಡುವಂತ ರಾಗ ಅಂತಾರಾಗವನ್ನು ಹಾಡಿದ್ರು ಕೂಡ ಶ್ರೀರಾಮಕೃಷ್ಣ ತುಂಬಾ ಖುಷಿಯಾಗುತ್ತೆ ಯಾಕೆ ಶ್ರೀರಾಮಕೃಷ್ಣ ಹೊರಗಡೆ ನೋಡೋರಲ್ಲ ಅವ್ರಿಗೆಲ್ಲ ಗಾಜಿನ ಮನೆಯ ತರ ಒಳಗೆ ಏನಿದೆ ಗೊತ್ತಾಗ್ತದೆ ಹಾಗೆಯೇ ಅಲ್ಲಿ ಏನಿದೆ ಆ ಭಕ್ತಿ ಇದೆ ಆ ಭಕ್ತಿಯಿಂದ ಆಕೆ ತನ್ನ ಲಜ್ಜೆಯನ್ನು ಬಿಟ್ಟು ಕೂಡ ಆಕೆ ಹರ್ತಾ ಇದ್ದೇನೆ ಶ್ರೀರಾಮಕೃಷ್ಣಗೋಸ್ಕರ ಹಾಡ್ತಾ ಇದ್ದೇನೆ ಅಂತ ಆ ಭಾವವನ್ನು ಶ್ರೀರಾಮಕೃಷ್ಣ ಪ್ರಶಂಸೆ ಮಾಡ್ತಾ ಇದ್ದಾರೆ ನಾವು ಬೇಕಾಗಿರ್ತಕ್ಕದು ಭಜನೆಯಂದು ಕೂಡ ಈ ಭಕ್ತಿ ಈ ಭಕ್ತಿ ಅಂಶವಿಲ್ಲದೆ ಹೋದರೆ ಕಥಾ ಕಥೆ ಆದಿಗಳಲ್ಲಿ ನಮಗೆ ಪ್ರೀತಿ ಹುಟ್ಟದು ನಿಜವಾಗಿಯೂ ನಮಗೆ ಭಕ್ತಿಯೇ ಪರಮ ಭಕ್ತಿಯೇ ಹೆಚ್ಚು ಅನ್ನುವಂತಹ ಒಂದು ನಿಶ್ಚಯ ನಮ್ಮ ಮನಸ್ಸಲ್ಲಿ ಉಂಟಲ್ಲ ಅನ್ನೋದು ನಿಶ್ಚಯವಾಗ್ತದೆ ಅದನ್ನ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ ಗರ್ಭಾಚಾರ್ಯರು ಇಲ್ಲಿ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ ನಂತರ ಮುಂದೆ ಆತ್ಮರತಿ ಅಭಿರೋಧೇನ ಇತಿ ಶಾಂಡಿಲ್ಯ ಏನು ಆದ್ರೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಆಯ್ತು ಆಯ್ತು ಸಮಯ ಓಂ ಪೂರ್ಣಮದೂರ್ಣಮಿ ದಮೂರ್ಣಮು ದೇ ೂರ್ಣಸ್ಯ ಪೂರ್ಣಮೂರ್ಣ ಶಿಷ್ಯತೆ ಓಂ ಶಾಂತಿಶಾಂತಿಶಾಂತಿ ಓಂ ತತ್ಸ್ರೀಕೃಷ್ಣಾರ್ಪಣಮಸ್ತು